ಸ್ಥಕಾ ಚ ಧರ್ಮಸರ್ಸ್ವಿಣೆ ಅವತಾರರಿಷ್ಠಾ ರಾಮಕೃಷ್ಣ ಆತ್ಮೀಯ ಭಕ್ತರೆ ನಾವೆಲ್ಲರೂ ಶ್ರೀರಾಮಕೃಷ್ಣರನ್ನು ಕುರಿತು ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ ಪರಮಪೂಜ್ಯ ಸ್ವಾಮಿ ಗೌತಮಾನ್ಜಿ ಜೊತೆ ನಾನು ಇದ್ದಂಥ ಸಮಯದಲ್ಲಿ ಪ್ರತಿನಿತ್ಯ ಹಲವಾರು ಕಾಗದಗಳು ಬರೋದು ಮಹಾರಾಜರಿಗೆ ಇಮೇಲ್ಗಳು ಬರೋವು ಸಾಮಾನ್ಯವಾಗಿ ನೋಡ್ತಾ ಇದ್ದಂಥ ಪ್ರಶ್ನೆ ಧ್ಯಾನವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೇವೆ ಆದರೆ ಅಷ್ಟು ಯಶಸ್ವಿ ಆಗಿಲ್ಲ ಅಥವಾ ಮಾಡೋದಕ್ಕೆ ಆಗ್ತಾ ಇಲ್ಲ ಅದರ ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳನ್ನು ಇರೋದು ಬಟ್ ಮೂಲತಃ ಇದೊಂದು ಪ್ರಶ್ನೆ ಬಹಳಷ್ಟು ಕಾಣ್ತಾ ಇದ್ದಿದ್ದಂಥ ಪ್ರಶ್ನೆ ಇದು ಇದು ನಮ್ಮೆಲ್ಲರಿಗೂ ಇರುವಂಥ ಸಮಸ್ಯೆ ಕೇವಲ ನಮಗೆ ಮಾತ್ರ ಅಲ್ಲ ಶ್ರೀರಾಮಕೃಷ್ಣರ ನೇರ ಶಿಷ್ಯರೂ ಕೂಡ ಹಲವಾರು ಬಾರಿ ಶ್ರೀರಾಮಕೃಷ್ಣರ ಬೆಳಿಗ್ಗೆ ಹೇಳೋರು ಈ ಥರ ನನಗೆ ಸಮಸ್ಯೆ ಆಗ್ತಾ ಧ್ಯಾನ ಆಗ್ತಾ ಇಲ್ಲ ಒಂದು ದೇವತೆಯ ಮೇಲೆ ಅಥವಾ ಒಂದು ಭಾವದಲ್ಲಿ ಮನಸ್ಸು ನಿಲ್ತಾ ಇಲ್ಲ ಎಷ್ಟೋ ಜನ ಬರೆಯೋರು ನಾನು ಧ್ಯಾನಕ್ಕೆ ಮಾಡಕ್ಕೆ ಕೂತ್ಕೊಂಡಾಗ ಬರೀ ಕತ್ತಲು ಕಾಣತ್ತೆ ಅಥವಾ ಮನಸ್ಸಿನಲ್ಲಿ ಭಯ ಆತಂಕಗಳು ಕೂಡ ಹೆಚ್ಚಾಗ್ತಾ ಬರುತ್ತವೆ ಯಾವುದನ್ನು ನಾನು ಧ್ಯಾನ ಮಾಡಬಾರ್ದು ಯಾವುದನ್ನು ಕುರಿತು ನಾನು ಚಿಂತಿಸಬಾರ್ದು ಅಂತ ಭಾವಿಸ್ಕೊಂಡು ಕೂತ್ಕೋತೀನೋ ಅದೇ ಹೆಚ್ಚಾಗಿ ಆ ಸಮಯದಲ್ಲಿ ಬರುತ್ತೆ ದೈನಂದಿನ ಚಟುವಟಿಕೆಗಳಲ್ಲಿ ನಾನು ಕೆಲಸ ಮಾಡ್ತಿರುವಾಗ ಅಷ್ಟೊಂದು ಯೋಚನೆ ಆಗಲಿ ಅಷ್ಟೊಂದು ಆತಂಕಗಳಾಗಲಿ ಇರೋದಿಲ್ಲ ಸಹಜವಾಗಿ ಎಲ್ಲ ನಡ್ಕೊಂಡು ಹೋಗ್ಬಿಡುತ್ತೆ ಆದರೆ ಧ್ಯಾನ ಮಾಡೋ ಕೂತ್ಕೊಂಡಾಗ ಎಷ್ಟೊಂದು ಶ್ರಮ ಅನಿಸತ್ತೆ ಎಷ್ಟೊಂದು ಬೇಡದ ಆಲೋಚನೆಗಳೇ ಹೆಚ್ಚು ಬರುತ್ತಲ್ಲ ಅಂತ ಬರೆಯೋರು ಮಹಾರಾಜರು ಕೊಡ್ತಾ ಇದ್ದಂಥ ಸಾಮಾನ್ಯವಾದಂಥ ಉತ್ತರ ನೋಡಿ ಧ್ಯಾನ ಮಾಡೋ ಕೂತ್ಕೊಂಡಾಗ ನಾವು ಏಕಾಗ್ರತೆಯನ್ನು ಹೊಂದೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ ಶಾಂತವಾದಂಥ ವಾತಾವರಣದಲ್ಲಿ ಕೂತ್ಕೋತೇವೆ ಏಕಾಗ್ರತೆಯನ್ನು ಅಭ್ಯಾಸ ಮಾಡ್ತೇವೆ ಒಂದು ವಸ್ತುವಿನ ಮೇಲೆ ಅಥವಾ ಒಂದು ಭಾವನೆಯ ಮೇಲೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸೋದಕ್ಕೆ ಪ್ರಯತ್ನ ಮಾಡ್ತೀವಿ ಹಾಗೆ ಕೇಂದ್ರೀಕರಿಸೋದಕ್ಕೆ ಪ್ರಯತ್ನ ಮಾಡುವಾಗ ನಾವು ನಮ್ಮ ಮನಸ್ಸಿನಲ್ಲಿ ಆಗ್ತಾ ಇರುವಂಥ ಬದಲಾವಣೆಗಳ ಬಗ್ಗೆ ನಮ್ಮ ಪರಿಸರದ ಬಗ್ಗೆ ನಮ್ಮ ಸುತ್ತಮುತ್ತಲಿನ ಬಗ್ಗೆ ಅದರ ಬಗ್ಗೆ ಹೆಚ್ಚು ನಾವು ಗಮನವನ್ನು ಕೊಡ್ತೇವೆ ಆಗ ನಮ್ಮ ಮನಸ್ಸಿನಲ್ಲಿ ಆಗ್ತಾಯಿರುವಂಥ ಬದಲಾವಣೆಗಳ ಬಗ್ಗೆ ನಾವು ಅವೇರ್ನೆಸ್ ಜಾಸ್ತಿ ಇರುತ್ತಾಗ ಆದ್ದರಿಂದ ಪ್ರತಿಯೊಂದು ಚಿಂತೆ ಅಥವಾ ಪ್ರತಿಯೊಂದು ಬೇರೆ ಭಾವನೆ ಬಗ್ಗೆ ನಮಗೆ ಗೊತ್ತಾಗುತ್ತೆ ಅಯ್ಯೋ ಬೇರೆ ಭಾವನೆ ಬರ್ತಾಯಿದೆ ನಾನು ಇದ್ರ ಬಗ್ಗೆ ಭಾವಿಸ್ಬೇಕು ಅಂತ ಕೂತಿದ್ದೆ ರಾಮಕೃಷ್ಣರ ಬಗ್ಗೆ ನಾನು ಧ್ಯಾನ ಮಾಡಬೇಕು ಅಂತ ಕೂತಿದ್ದೆ ಎಲ್ಲಿಂದ ಒಂದು ಕಫಿ ಬಂತು ಅಂತ ಅನ್ಕೋತೀವಿ ಆಗ ಗೊತ್ತಾಗುತ್ತೆ ನಮಗೆ ಕೆಲಸದ ಭಾರಸದ ಇದರ ಕೆಲಸ ಮಾಡ್ತಿರುವಾಗ ಬೇರೆ ಬೇರೆ ಚಟುವಟಿಕೆಗಳಲ್ಲಿರುವಾಗ ನಮ್ಮ ಮನಸ್ಸಿನಲ್ಲಿ ಆಗ್ತಾ ಸಣ್ಣ ಸಣ್ಣ ಬದಲಾವಣೆಗಳ ಬಗ್ಗೆ ನಮಗೆ ಅರಿವಿರೋದಿಲ್ಲ ಕೆಲಸದ ಒಂದು ರಭಸದಲ್ಲಿ ಆ ವೇಗದಲ್ಲಿ ನಾವು ಕೊಚ್ಕೊಂಡು ಹೋಗ್ತಾ ಇರ್ತೀವಿ ಬೇರೆಯವ್ರ ಜೊತೆ ಮಾತಾಡೋದಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳ ಬಗ್ಗೆ ಯೋಚನೆ ಮಾಡೋದು ಆ ಟೆನ್ಷನ್ನು ಆ ಆ ಆತಂಕ ಇರುತ್ತಲ್ಲ ಆದ್ದರಿಂದ ಈ ಸಣ್ಣ ಸಣ್ಣ ಬದಲಾವಣೆಗಳು ಮನಸ್ಸಿನಲ್ಲಿ ಏನೇನು ಆಗ್ತಾ ಇರತ್ತೆ ಅದ್ರ ಬಗ್ಗೆ ನಮಗೆ ಅರಿವಿರೋದಿಲ್ಲ ಮನಸ್ಸು ಆ ಕಡೆ ಹೋಗೋದಿಲ್ಲ ಆದರೆ ಧ್ಯಾನ ಮಾಡೋಕ್ಕೆ ಅಂತ ಕೂತ್ಕೊಂಡಾಗ ಎಲ್ಲ ಕೆಲಸವನ್ನು ಬಿಟ್ಟು ನೀವು ಕೂತ್ಕೊಂಡಾಗ ಆಗ ಸಣ್ಣ ಸಣ್ಣ ವಿಚಾರ ಕೂಡ ಭಾಳ ದೊಡ್ಡದು ಅಂತ ಅನಿಸುತ್ತೆ ಯಾರಾದರೂ ಬಂದು ತೊಂದರೆ ಕೊಟ್ಟರೆ ಅವರ ಮೇಲೆ ರೇಗುವಂಥ ಸ್ವಭಾವ ಬಂದುಬಿಡುತ್ತೆ ಯಾಕೆ ನಾನೇನೋ ಪ್ರಯತ್ನ ಮಾಡ್ತಾ ಇದ್ದೀನಿ ಏನೋ ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಏಕಾಗ್ರತೆಯನ್ನು ಹೊಂದೋದಕ್ಕೆ ಪ್ರಯತ್ನ ಮಾಡ್ತೀನಿ ಇವ್ರು ಬಂದು ನಮ್ಗೆ ತೊಂದರೆ ಕೊಡ್ತಾಯಿದ್ದಾರೆ ಆ ಟೆನ್ಷನ್ಗಳು ಜಾಸ್ತಿ ಇರುತ್ತೆ ಆ ಸಮಯ ಯಾಕಂದರೆ ಮನಸ್ಸು ಸೂಕ್ಷ್ಮವಾಗಿರುತ್ತೆ ಆಗ ಮನಸ್ಸು ಸ್ಥೂಲವಾದ ಸ್ಥಿತಿಯಲ್ಲಿರೋದಿಲ್ಲ ಸೂಕ್ಷ್ಮವಾಗಿರುತ್ತೆ ಸೊ ಎವ್ರಿಥಿಂಗ್ ಅಪಿಯರ್ಸ್ ಟು ಬಿ ಮ್ಯಾಗ್ನಿಫೈಡ್ ಆ ಸಮಯದಲ್ಲಿ ತುಂಬ ಸೆನ್ಸಿಟಿವ್ ಆಗಿರ್ತೀವಿ ನಾವು ಯಾಕೆಂದರೆ ಭಾವನಾತ್ಮಕವಾಗಿ ಕೂಡ ನಮ್ಮ ಲೆವೆಲ್ ಜಾಸ್ತಿ ಇರುತ್ತೆ ಮನಸು ಕೂಡ ತುಂಬ ಸೂಕ್ಷ್ಮವಾಗಿರುತ್ತೆ ಭಾವನಾತ್ಮಕವಾಗಿ ಕೂಡ ನಾವು ಬಹಳ ಸೂಕ್ಷ್ಮವಾಗಿಬಿಟ್ಟಿರ್ತೇವೆ ಆದ್ದರಿಂದ ಈ ಧ್ಯಾನ ಅಂತನ್ನೋದು ಇದೆಯಲ್ಲ ಶ್ರೀರಾಮಕೃಷ್ಣ ಹೇಳ್ತಾರೆ ಒಂದು ಕಡೆ ಧ್ಯಾನ ಅಂತಂದರೆ ಏನು ಒಂದು ವಿಚಾರದ ಮೇಲೆ ಮನಸ್ಸನ್ನು ನಿಲ್ಲಿಸುವಂಥದ್ದು ಅದನ್ನು ಹೇಗೆ ಮಾಡಬೇಕು ಕೇವಲ ಜಪದಿಂದಲೇ ಅದು ಸಾಧ್ಯವಾಗುತ್ತೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಜಪ ಮಾಡ್ತಾ ಮಾಡ್ತಾ ಮಾಡ್ತಾ ಭಗವಂತನಲ್ಲಿ ಶ್ರದ್ಧೆ ಜಾಸ್ತಿ ಆಗ್ತಾ ಇದ್ದಂತೆ ಆ ಜಪವೇ ಧ್ಯಾನದಲ್ಲಿ ಪರ್ಯಸನವಾಗುತ್ತೆ ಅಂತ ಧ್ಯಾನ ಮಾಡಬೇಕು ಅಂತ ಪ್ರಯತ್ನ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ ಆದರೆ ಅವ್ರು ಹೇಳ್ತಾರೆ ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ನಿಜವಾಗಿಯೂ ಭಗವಂತನ ರೂಪದ ಬಗ್ಗೆ ಭಗವಂತನ ಲೀಲೆಯ ಬಗ್ಗೆ ಧ್ಯಾನ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತಂದರೆ ಆಗ ನಿನ್ನ ಆಧ್ಯಾತ್ಮಿಕ ಜೀವನ ಪ್ರಾರಂಭ ಆಗಿದೆ ಅಂತ ವಿವೇಕಾನಂದರು ಕೂಡ ಹೇಳ್ತಾರೆ ದಟ್ ಈಸ್ ಫಸ್ಟ್ ಸ್ಟೇಜ್ ಧ್ಯಾನ ಮಾಡೋದು ಅಂತಂದರೆ ಅಷ್ಟು ಸುಲಭ ಅಲ್ಲ ಆದರೆ ಧ್ಯಾನ ಸಿದ್ಧಿಸಿದೆ ಅಥವಾ ಧ್ಯಾನ ಮಾಡೋದಕ್ಕೆ ಆಯಿತು ಮನಸ್ಸು ಕೇಂದ್ರೀಕೃತವಾಯಿತು ಆ ಭಗವಂತನ ಸ್ವರೂಪ ಅಥವಾ ಭಗವಂತನ ರೂಪ ನಮ್ಮ ಕಣ್ಣಿನ ಮುಂದೆ ನಿಂತ್ಕೋತು ಅಂತಂದರೆ ಆಗ ದಟ್ ಈಸ್ ದಿ ಫಸ್ಟ್ ಸ್ಟೇಜ್ ಇನ್ ಯುವರ್ ಮೆಡಿಟೇಟಿವ್ ಲೈಫ್ ಅಥವಾ ನಿಮ್ಮ ಆಧ್ಯಾತ್ಮಿಕ ಜೀವನದ ಅಲ್ಲಿ ತನಕ ನಾವು ಸುಮ್ಮನೆ ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊಬೋದು ನಾವು ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ ಹೇಳ್ಕೋಬಹುದಷ್ಟೆ ಹಾಗೆ ಧ್ಯಾನ ಅಂತನೋದು ಅಷ್ಟೊಂದು ಸುಲಭವಲ್ಲ ಹಾಗೆಂತಂದರೆ ನಾವು ಮಾಡಬಾರ್ದೇ ಕಷ್ಟಪಡಬಾರ್ದಾ ಯಾವುದು ಸುಲಭವಾಗಿ ಸಿದ್ಧಿಸೋದಿಲ್ಲ ಪ್ರಯತ್ನ ಮಾಡಬೇಕು ಆದರೆ ಜಪದ ಮೂಲಕ ಆಧ್ಯಾತ್ಮಿಕ ಗ್ರಂಥಗಳ ಅಧ್ಯಯನ ಮಾಡೋದರ ಮೂಲಕ ಮನಸ್ಸನ್ನು ಆ ಸ್ತರಕ್ಕೆ ತರುವಂಥ ಅಭ್ಯಾಸವನ್ನು ನಾವು ಮಾಡಬೇಕು ಧ್ಯಾನವನ್ನು ಮಾಡುವುದರ ಬಗ್ಗೆ ನಮ್ಮ ಗುರುಗಳು ಹಾಗೂ ಎಲ್ಲ ಗ್ರಂಥಗಳಲ್ಲಿ ಹೇಳಿರೋದು ಭಗವಂತನ ರೂಪವನ್ನು ಕುರಿತು ಧ್ಯಾನ ಮಾಡಬೇಕು ಯಾವ ಇಷ್ಟ ದೇವತೆ ನಮಗೆ ಪ್ರಿಯವಾಗಿರುತ್ತೋ ಯಾವ್ದರ ಯಾವ ದೇವತೆಯ ಮಂತ್ರವನ್ನು ನಾವು ಪಡ್ಕೊಂಡಿರ್ತೇವೋ ಅಥವಾ ಯಾವ ರೂಪ ನಮಗೆ ಇಷ್ಟವಾಗುತ್ತೋ ಆ ಭಗವಂತನ ರೂಪವನ್ನು ಕುರಿತು ನಾವು ಸಾಮಾನ್ಯವಾಗಿ ಮಾಡುವಂಥದ್ದೇನು ಆ ಮುಖದ ಚಿತ್ರ ಬಂತು ಅಂತಂದರೆ ಆಯಿತು ಧ್ಯಾನ ಆಗ್ತಾಯಿದೆ ಆ ಭಗವಂತನ ಸ್ವರೂಪ ಬಂತು ಅಂತ ಅನ್ಕೋತೀವಿ ಹಾಗಲ್ವಂತೆ ಇಡೀ ರೂಪವನ್ನು ಆ ಭಗವಂತನ ಇಡೀ ಆ ದೇವತೆಯ ಇಡೀ ರೂಪ ನಮ್ಮ ಕಣ್ಣಿನ ಮುಂದೆ ಬರಬೇಕು ಅದಕ್ಕೆ ನಮ್ಮ ಬ್ರಹ್ಮಾನಂದಜಿ ಮಹಾರಾಜರು ಒಂದು ಹೇಳ್ತಾರೆ ಕಾಲಿಂದ ಪ್ರಾರ್ಥನೆ ಮಾಡಬೇಕು ಮೊದಲು ಕಾಲನ್ನು ಕುರಿತು ಧ್ಯಾನ ಮಾಡಬೇಕು ಯಾಕೆಂತಂದರೆ ಶರಣಾಗತರಾಗೋದು ನಾವು ಪಾದಗಳಲ್ಲಿ ಅದರಿಂದ ನಿಂತಿರುವಂತಹ ವಿಗ್ರಹ ಮೊದಲು ಅಲ್ಲಿಂದ ಪಾದದಿಂದ ಧ್ಯಾನ ಮಾಡಬೇಕು ಅಥವಾ ಕೂತಿರುವಂತಹ ವಿಗ್ರಹ ಧ್ಯಾನ ಮಾಡ್ತಾ ಇರುವಂಥ ಶ್ರೀರಾಮಕೃಷ್ಣರ ಧ್ಯಾನದ ವಿಗ್ರಹ ಇದೆ ಅದನ್ನು ಕುರಿತು ಧ್ಯಾನ ಮಾಡುವಾಗಲೂ ಪಾದದಿಂದ ಪ್ರಾರಂಭ ಮಾಡಿ ನಂತರ ಇಡೀ ರೂಪದ ಬಗ್ಗೆ ಧ್ಯಾನವನ್ನು ಮಾಡಬೇಕು ಅಂತ ಹೇಳ್ತಾರೆ ಎಷ್ಟೋ ಜನ ಶ್ರೀರಾಮಕೃಷ್ಣರ ಭಾವಚಿತ್ರವನ್ನು ಬರೆಯೋದಕ್ಕೆ ಪ್ರಯತ್ನ ಮಾಡ್ತಾರೆ ಅಥವಾ ಕೆತ್ತನೆಯನ್ನು ಮಾಡ್ತಾರೆ ಅದರ ಹಿನ್ನೆಲೆಯಲ್ಲಿ ಎಷ್ಟು ಧ್ಯಾನ ಮಾಡಿ ಆ ರೂಪದ ಬಗ್ಗೆ ಸರಿಯಾದ ಸ್ಪಷ್ಟವಾದ ಕಲ್ಪನೆ ಇದ್ದರೆ ಮಾತ್ರ ಅದನ್ನು ಮಾಡೋದಕ್ಕೆ ಸಾಧ್ಯ ಬಹಳ ಕಷ್ಟ ಇಲ್ಲದಿದ್ರೆ ಶ್ರೀರಾಮಕೃಷ್ಣರು ಹೇಳ್ತಾರೆ ಒಬ್ಬ ಶಿಲ್ಪಿ ಶಿವನ ವಿಗ್ರಹವನ್ನು ಮಾಡೋದಕ್ಕೆ ಅಂತ ಹೋದ ಕಡೆಗೆ ಅದೊಂದು ಮಂಗದ ಒಂದು ವಿಗ್ರಹ ಆಯಿತು ಅಂತ ಅದರಿಂದ ಧ್ಯಾನ ಯಾರಿಗೂ ಸಿದ್ಧಿಸಿರುತ್ತೋ ಅವ್ರಿಗೂ ಮಾತ್ರ ಅಂಥ ಭಗವಂತನ ರೂಪವನ್ನು ಕುರಿತು ಅಥವಾ ಆ ಆಕಾರವನ್ನು ಶಿಲ್ಪದಲ್ಲಿ ಆಗಲಿ ಕಲೆಯಲ್ಲಾಗಲಿ ತರೋದಕ್ಕೆ ಸಾಧ್ಯ ಶ್ರೀರಾಮಕೃಷ್ಣರನ್ನ ಕುರಿತು ಧ್ಯಾನ ಮಾಡುವಂಥದ್ದು ಅಷ್ಟೊಂದು ಕಠಿಣ ಅಲ್ಲ ಯಾಕೆಂತಂದರೆ ಹಿಂದಿನ ದೇವತೆಗಳ ಬಗ್ಗೆ ಆಗಲಿ ದೇವಿಯರ ಬಗ್ಗೆ ಆಗಲಿ ನಮಗೆ ಯಾವುದೇ ಒಂದು ಸ್ಪಷ್ಟವಾದಂಥ ಒಂದು ಚಿತ್ರ ನಮಗಿಲ್ಲ ಹೇಗೆ ನಾವು ಭಾವಿಸಬಹುದು ಹತ್ತು ಕೈ ಭಾವಿಸ್ಬೋದು ಎಂಟು ಕೈ ಭಾವಿಸ್ಬೋದು ಎರಡು ಕೈ ಭಾವಿಸ್ಕೋಬೋದು ನಾಲ್ಕು ಕೈ ಭಾವಿಸ್ಕೋಬೋದು ಯಾವುದೇ ರೀತಿಯಲ್ಲಿ ನಾವು ನಮ್ಮ ಕಲ್ಪನೆಗೆ ತಕ್ಕಂತೆ ಭಾವಿಸ್ಕೋಬೋದು ಆದರೆ ಶ್ರೀರಾಮಕೃಷ್ಣರ ಬಗ್ಗೆ ಅಥವಾ ಶ್ರೀಮಾತೆಯವರ ಬಗ್ಗೆ ಆಗಲಿ ಹಾಗಾಗೋದಿಲ್ಲ ಅವ್ರದೇ ಭಾವಚಿತ್ರ ಇದೆ ನಮ್ಮ ಭಾಗ್ಯ ಅವರ ಭಾಗ್ಯ ಭಾವಚಿತ್ರ ನಮ್ಮ ಕಣ್ಣು ಮುಂದೆ ಇದೆ ಅದು ಲಭ್ಯವಿದೆ ಹಾಗೂ ಶ್ರೀರಾಮಕೃಷ್ಣ ಹೇಗಿದ್ದರು ಯಾವ ರೀತಿಯಲ್ಲಿ ನಡ್ಕೋತಾಯಿದ್ರು ಏನೇನು ಅವರ ಸ್ವಭಾವವಾಗಿತ್ತು ಹಲವಾರು ವರ್ಣನೆಗಳು ಹಲವಾರು ಚಿತ್ರಣಗಳು ನಮ್ಮ ಸಾಹಿತ್ಯದಲ್ಲಿ ಲಭ್ಯವಿದೆ ನಮಗೆ ಶ್ರೀಮಾತೆ ಶಾರದಾದೇವಿಯವರು ಇರ್ಬೋದು ಶಾರದಾನಂದರಿರ್ಬೋದು ವಿವೇಕಾನಂದ ಇರ್ಬೋದು ಯಾರ್ಯಾರು ಅವರ ಒಡನಾಟದಲ್ಲಿ ಇದ್ದರೂ ಪ್ರತಿನಿತ್ಯ ಯಾರವರನ್ನು ನೋಡ್ತಾ ಇದ್ದರೂ ಹಲವಾರು ರೀತಿಯಲ್ಲಿ ಅವರು ಶ್ರೀರಾಮಕೃಷ್ಣರನ್ನು ವರ್ಣಿಸಿದ್ದಾರೆ ಶ್ರೀಮಾತೆಯವರನ್ನು ಕೆಲವರು ವರ್ಣಿಸಿದ್ದಾರೆ ಆದ್ದರಿಂದ ಧ್ಯಾನಕ್ಕೆ ಸಹಾಯಕವಾಗುವಂತೆ ಇವೆಲ್ಲ ನಮಗೆ ಬಹಳ ಸುಲಭವಾಗಿ ಲಭ್ಯವಾಗಿದೆ ಶ್ರೀರಾಮಕೃಷ್ಣರು ಹೇಳ್ತಾರೆ ನಾನು ಆ ಭಾವಚಿತ್ರದಲ್ಲಿ ಇದ್ದೇನೆ ಇದು ಬಹಳ ಉನ್ನತವಾದಂಥ ಸ್ಥಿತಿ ನಾನು ಆ ಸಮಯದಲ್ಲಿ ಇದ್ದಂಥ ಸ್ಥಿತಿ ಬಹಳ ಉನ್ನತವಾದಂಥ ಸ್ಥಿತಿ ಇದನ್ನು ಕುರಿತು ಧ್ಯಾನ ಮಾಡುವುದರ ಮೂಲಕ ಸಹಜವಾಗಿ ಧ್ಯಾನ ಸಿದ್ಧಿಸುತ್ತೆ ಇದು ಮನೆ ಮನೆಯಲ್ಲಿ ಪೂಜೆಯಾಗುತ್ತೆ ಅಂತ ಶ್ರೀರಾಮಕೃಷ್ಣರು ತಮ್ಮ ಭಾವಚಿತ್ರವನ್ನು ಕುರಿತು ಹೇಳಿದ್ದಾರೆ ಒಬ್ಬ ಒಬ್ಬ ಆಕೆ ವಿದೇಶಿ ಮಹಿಳೆ ನಮ್ಮ ಒಬ್ಬ ಹಿರಿಯ ಸ್ವಾಮಿಗಳ ಬಳಿ ಬಂದು ಕೇಳಿದಂತೆ ಸ್ವಾಮೀಜಿ ನಾನು ಧ್ಯಾನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇನೆ ಬಹಳ ಒಳ್ಳೆಯದು ಯಾರು ನಿಮಗೆ ಬಹಳ ಇಷ್ಟ ಆಗುತ್ತಾರೆ ಅಂತ ಆ ಸ್ವಾಮಿಗಳು ಕೇಳಿದ್ರು ರಾಮಕೃಷ್ಣರನ್ನ ಕುರಿತು ಧ್ಯಾನ ಮಾಡ್ತೀರ ಇಲ್ಲ ಇಲ್ಲ ರಾಮಕೃಷ್ಣರ ಬಗ್ಗೆ ಅಷ್ಟೊಂದು ನನಗೆ ಒಲವಿಲ್ಲ ಆದರೆ ಸ್ವಾಮಿ ವಿವೇಕಾನಂದರು ನೋಡೋಕೆ ಭಾಳ ಚೆನ್ನಾಗಿದ್ದಾರೆ ಅವರನ್ನ ಕುರಿತು ಧ್ಯಾನ ಮಾಡೋಕ್ಕೆ ತುಂಬ ಇಷ್ಟ ನನಗೆ ಅಂತ ಆಕೆ ಹೇಳಿದ್ರಂತೆ ಆ ಸ್ವಾಮಿಗಳು ನಕ್ಕ ಹೇಳಿದ್ರಂತೆ ಹೌದು ಯಾವ ರೂಪ ನಿಮಗೆ ಇಷ್ಟವಾಗುತ್ತೋ ಯಾವುದರಲ್ಲಿ ನಿಮಗೆ ಶ್ರದ್ಧೆ ಇದೆಯೋ ಆ ರೂಪವನ್ನು ಕುರಿತು ನೀವು ನಿಶ್ಚಿತವಾಗಿ ಧ್ಯಾನ ಮಾಡಬಹುದು ಆದರೆ ಅದರಲ್ಲಿ ನಾವು ಆ ಗುಣಗಳನ್ನು ಆರೋಪ ಮಾಡಿ ಧ್ಯಾನ ಮಾಡಬೇಕು ಕೇವಲ ಒಬ್ಬ ವ್ಯಕ್ತಿಯಾಗಿ ಧ್ಯಾನ ಮಾಡಿದ್ರೆ ಅದರಿಂದ ಲಾಭ ಇಲ್ಲ ಆದ್ದರಿಂದ ಹೇಳ್ತಾರೆ ಆ ವ್ಯಕ್ತಿಯ ದೇವತೆಯ ಬಗ್ಗೆ ಆ ದೇವಿಯ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಸಂಗ್ರಹಿಸೋದು ಅವರ ಬಗ್ಗೆ ಆಲೋಚನೆಯನ್ನು ಮಾಡೋದು ಅಥವಾ ಗ್ರಂಥಗಳನ್ನು ಅಧ್ಯಯನ ಮಾಡುವಂಥದ್ದು ಶ್ರೀರಾಮಕೃಷ್ಣರ ಬಗ್ಗೆ ನಾವು ಧ್ಯಾನ ಮಾಡಬೇಕು ಅಂದರೆ ಶ್ರೀರಾಮಕೃಷ್ಣರ ಬಗ್ಗೆ ತಿಳ್ಕೋಬೇಕು ಅವರ ಜೀವನ ಹೇಗಿತ್ತು ಯಾವ ಥರ ಇದ್ದರು ಅವರು ಏನು ಎತ್ತ ಯಾವ ಥರ ನಡ್ಕೋತಾ ಇದ್ರು ಅವರ ಸಂಭಾಷಣೆಗಳು ಇದನ್ನೆಲ್ಲ ಓದ್ತಾ ಓದ್ತಾ ಶ್ರೀರಾಮಕೃಷ್ಣರ ಧ್ಯಾನವೇ ಚಿಂತನೆಯೇ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಿದ್ರೆ ಆಗ ಸಹಜವಾಗಿ ಧ್ಯಾನ ಸಿದ್ಧಿಸತ್ತೆ ಇದು ಸಾಮಾನ್ಯವಾಗಿ ಎಲ್ಲ ಭಕ್ತರಾಗಲಿ ಅಥವಾ ಬೇರೆಯವರು ಹೇಳುವಂಥ ಮಾತು ಶ್ರೀರಾಮಕೃಷ್ಣರ ಜೀವನವನ್ನು ನೋಡಿದ್ರೆ ಅಂಥ ಒಂದು ಅದ್ಭುತವಾದಂಥ ವ್ಯಕ್ತಿ ಅಂತ ತೋಚೋದಿಲ್ವಲ್ಲ ಸಾಮಾನ್ಯವಾದಂಥ ವ್ಯಕ್ತಿ ಅಂತ ಕೂತಿದ್ದಾರೆ ಯಾವುದೇ ಒಂದು ವೇಷಭೂಷಣ ಇಲ್ಲ ಅಥವಾ ಪೋಷಾಕಿಲ್ಲ ವಿವೇಕಾನಂದರಾದರೂ ಸ್ವಲ್ಪ ನೋಡೋದಕ್ಕೆ ಬಹಳ ಭಾರೀ ಆಗಿದ್ದಾರೆ ಚರಿತ್ರೆ ಹಾಗೆ ಹೀಗೆ ಅವರು ಬೇಕಾದಷ್ಟು ಸಾಧಿಸಿದ್ರು ತಮ್ಮ ಜೀವನದಲ್ಲಿ ಇಂತೆಲ್ಲ ನಮಗೆ ಗೊತ್ತಿದೆ ಮತ್ತು ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ಆ ಥರ ಈ ಥರ ಶ್ರೀರಾಮಕೃಷ್ಣರು ಅತಿ ಸಾಮಾನ್ಯರಂತೆ ಕಾಣ್ತಾರಲ್ಲ ವಚನ ವೇದವನ್ನು ಓದುವಾಗಲೂ ಕೂಡ ಅವ್ರು ಹೇಳ್ತಾರಂಥ ವಿಚಾರ ಕೇವಲ ಭಗವಂತನ ಬಗ್ಗೆನೇ ಮಾತು ವಿವೇಕಾನಂದರಾದರು ಎಷ್ಟೊಂದು ಮಾತಾಡಿದರೆ ಎಲ್ಲ ಆಸ್ಪೆಕ್ಟ್ಸ್ ಬಗ್ಗೆ ಮಾತಾಡ್ತಾರೆ ವಿವೇಕಾನಂದರು ಅಸಾಧ್ಯವಾದಂಥ ಮೇಧಾವಿ ಆದರೆ ಶ್ರೀರಾಮಕೃಷ್ಣರು ಇಂಥದ್ದೆಲ್ಲ ಮಾತಾಡೋದು ಇಲ್ವಲ್ಲ ವಿವೇಕಾನಂದರು ಮಾತಾಡಿದ್ದು ಕೂಡ ಶ್ರೀರಾಮಕೃಷ್ಣರ ಕೃಪೆಯಿಂದ ವಿವೇಕಾನಂದರೇ ಹೇಳ್ತಾರೆ ನಾನೇನು ಮಾತಾಡಿದ್ದೀನಿ ಎಲ್ಲ ಅವರೇ ಹೇಳ್ತಾ ಇದ್ದಂಥ ವಿಚಾರಗಳು ನನಗೆ ಯಾವುದಾದ್ರೂ ಮನ್ಸು ಬ್ಲ್ಯಾಂಕ್ ಆಗೋಯ್ತು ಮೈಂಡ್ ಬ್ಲ್ಯಾಂಕ್ ಆಗೋಯ್ತು ಆಯಿತು ಅದು ಕೆಲವರು ಕೇಳಿರೋಂಥವ್ರು ವಿವರಿಸಿದ್ದಾರೆ ಕೆಲವು ಸ್ವಾಮಿ ವಿವೇಕಾನಂದರಿಗೆ ಏನು ಮಾತಾಡಬೇಕು ಅವತ್ತು ಸಂಜೆ ಅಂತ ತೋರ್ತಾ ಇರಲಿಲ್ಲವಂತೆ ಅಂಥ ವಿವೇಕಾನಂದರಿಗೆ ಕೆಲವು ಸರ್ತಿ ಆ ಥರ ಬ್ಲ್ಯಾಂಕ್ ಆಗಿಬಿಟ್ಟು ಬೆಳಿಗ್ಗೆ ಒಂದು ಸ ಪ್ರವಚನ ಸಂಜೆ ಒಂದು ಪ್ರವಚನ ಹಲವಾರು ರೀತಿಯಲ್ಲಿ ಪಾಪ ಅವ್ರಿಗೆ ಎಂಗೇಜ್ಮೆಂಟ್ ಇದ್ದಾಗ ಕೆಲವು ಸರ್ತಿ ಆ ಥರ ಟು ಫೀಲ್ ಬ್ಲ್ಯಾಂಕ್ ಅಂತೆ ಆಗ ಅವರು ಕೋಣೆಯೊಳಗಡೆ ಹೋಗ್ಬಿಟ್ಟು ಬಾಗಿಲು ಹಾಕ್ಕೊಳ್ಳೋರಂತೆ ಹೊರಗಡೆ ಇದ್ದವರಿಗೆ ಏನೋ ಸಂಭಾಷಣೆ ನಡೀತಾರೋ ಅಂತ ಕೇಳಿಸ್ತಾ ಇತ್ತಂತೆ ಆಗ ನಂತರ ಕೇಳೋರಂತೆ ಸ್ವಾಮೀಜಿ ನೀವು ಯಾರತ್ರ ಮಾತಾಡ್ತಾ ಇದ್ರಿ ಏನಾಗ್ತಾ ಇತ್ತು ಯಾರತ್ರ ನೀವು ಸಂಭಾಷಿಸ್ತಾ ಇದ್ದಂತೆ ಕೇಳಿಸ್ತಾ ಇತ್ತಲ್ಲ ಇನ್ನೊಬ್ಬರು ಯಾರು ಇದ್ರ ನಿಮ್ಮ ಕೋಣೆಯಲ್ಲಿ ಸ್ವಾಮೀಜಿ ಸ್ವಲ್ಪ ಹೊತ್ತು ಸುಮ್ಮನೆ ಇದ್ದು ಹೇಳೋರಂತೆ ಹೌದು ನನ್ನ ಮನಸ್ಸು ಬ್ಲ್ಯಾಂಕ್ ಆದಾಗ ನನಗೆ ಶ್ರೀರಾಮಕೃಷ್ಣರು ತಿಳಿಸ್ತಾರೆ ಏನೇನು ಮಾತಾಡಬೇಕು ಅಂತ ಅಂದರೆ ಈ ವಿಚಾರಗಳು ಯಾವುದನ್ನು ವಿವೇಕಾನಂದರು ಮಂಡಿಸಿದರು ಅದೆಲ್ಲ ಶ್ರೀರಾಮಕೃಷ್ಣರಿಂದಾನೆ ಅವರು ಕಲಿತಿದ್ದು ಶ್ರೀರಾಮಕೃಷ್ಣರು ನೇರವಾಗಿ ವಿವೇಕಾನಂದರಿಗೆ ಹಲವಾರು ವಿಚಾರಗಳನ್ನು ಪ್ರತ್ಯೇಕವಾಗಿ ಹೇಳೋರು ಬೇರೆ ಶಿಷ್ಯರನ್ನೆಲ್ಲ ಕಳಿಸಿ ಪ್ರತ್ಯೇಕವಾಗಿ ನರೇಂದ್ರನಿಗೆ ಬೇಕಾದಷ್ಟು ವಿಚಾರಗಳನ್ನು ಅವರು ತಿಳಿಸ್ಕೊಟ್ಟಿದ್ರು ಯಾವ ರೀತಿಯಲ್ಲಿ ಅವರ ವಿಚಾರಗಳನ್ನು ಹೇಳಬೇಕು ಪ್ರಚಾರ ಮಾಡಬೇಕು ಅನ್ನೋದನ್ನು ವಿವೇಕಾನಂದರು ಕೂಡ ಹೇಳ್ತಾರೆ ನಾನು ಶ್ರೀರಾಮಕೃಷ್ಣರ ಒಂದೊಂದು ವಿಚಾರವನ್ನು ತೆಗೆದುಕೊಂಡು ಒಂದೊಂದು ಜೀವನವನ್ನು ರೂಪಿಸಿಕೊಳ್ಳಬಲ್ಲೆ ಶ್ರೀರಾಮಕೃಷ್ಣ ಹೇಳಿರುವಂಥ ಒಂದೊಂದು ವಿಚಾರವನ್ನು ತೆಗೆದುಕೊಂಡು ದೊಡ್ಡ ದೊಡ್ಡ ದೊಡ್ಡ ದೊಡ್ಡ ಗ್ರಂಥಗಳನ್ನೇ ಬರೆಯಬಲ್ಲೇ ಅಷ್ಟು ಭಾವಪೂರ್ಣವಾದಂಥ ವಿಚಾರಗಳನ್ನು ಶ್ರೀರಾಮಕೃಷ್ಣರು ತಮ್ಮ ಸರಳವಾದಂಥ ಭಾಷೆಯಲ್ಲಿ ಹೇಳಿದ್ದಾರೆ ಅಂತ ಶ್ರೀರಾಮಕೃಷ್ಣರ ಬಳಿಗೆ ಬಂದಂಥವರು ಶ್ರೀರಾಮಕೃಷ್ಣರ ವರ್ಣನೆಯನ್ನು ನಾನಾ ರೀತಿಯಲ್ಲಿ ಮಾಡಿದ್ದಾರೆ ಹಲವರು ಅವರನ್ನು ಆಧ್ಯಾತ್ಮಿಕ ವ್ಯಕ್ತಿಯಾಗಿ ನೋಡಿದ್ರು ಮತ್ತು ಕೆಲವರು ಒಬ್ಬ ಭಕ್ತನನ್ನಾಗಿ ನೋಡಿದ್ರು ಇನ್ನು ಕೆಲವರು ಅವರನ್ನು ಒಬ್ಬ ಸಂತ ಮಹಾಪುರುಷನನ್ನಾಗಿ ನೋಡಿದ್ರು ಹಲವಾರು ರೀತಿಯಲ್ಲಿ ತಮ್ಮ ತಮ್ಮ ಬುದ್ಧಿಯ ಬೆಳವಣಿಗೆಗೆ ಅನುಸಾರವಾಗಿ ಅಥವಾ ತಮ್ಮ ಭಕ್ತಿಯ ಅನುಸಾರವಾಗಿ ಅವರು ಶ್ರೀರಾಮಕೃಷ್ಣರನ್ನು ನೋಡುವರು ಶ್ರೀರಾಮಕೃಷ್ಣರು ಕೂಡ ತಮ್ಮ ಬಗ್ಗೆ ಯಾರಿಗೂ ಹೇಳ್ಕೊತಾ ಇರಲಿಲ್ಲ ಅವರಲ್ಲಿದ್ದಂಥ ಅಸಾಧ್ಯವಾದಂಥ ಒಂದು ವಿನಯ ಅಹಂಕಾರ ಇಲ್ಲದೇ ಇರೋವಂಥ ಶ್ರೀರಾಮಕೃಷ್ಣರಲ್ಲಿ ನೋಡಬೇಕು ವಿವೇಕಾನಂದರಲ್ಲೂ ಕೂಡ ಶ್ರೀರಾಮಕೃಷ್ಣರನ್ನು ಎಷ್ಟೋ ಜನ ಬಂದು ಹೊಗಳವರು ತಾವು ಅವತಾರ ಪುರುಷರು ತಮ್ಮಂಥ ಮತ್ತೊಬ್ಬ ವ್ಯಕ್ತಿಯನ್ನು ನಾವು ನೋಡೇ ಇಲ್ಲ ತಮ್ಮ ಬಗ್ಗೆ ನಾವು ಪ್ರಚಾರ ಮಾಡ್ತೇವೆ ತಮ್ಮ ಬಗ್ಗೆ ಇಂಥ ಪತ್ರಿಕೆಯಲ್ಲಿ ಓದಿ ಬಂದ್ವಿ ಹಾಗೆ ಹೀಗೆ ಕೆಲವರು ಬಂದು ತಮ್ಮಲ್ಲಿ ಇಂಥ ದೇವರ ದರ್ಶನವನ್ನು ಪಡ್ಕೊಂಡ್ವಿ ಹಾಗೆ ಹೀಗೆ ಅಂತೆಲ್ಲ ಬಂದು ಹೇಳೋರು ಸಾಮಾನ್ಯ ವ್ಯಕ್ತಿ ಆಗಿದ್ದರೆ ತಲೆ ತಿರುಗೋಗಿರೋದು ಆದರೆ ಶ್ರೀರಾಮಕೃಷ್ಣರಲ್ಲ ನೋಡಿ ಹೌದಾ ನನಗೇನು ಗೊತ್ತಿಲ್ಲ ನನಗಿದೆಲ್ಲ ಏನೂ ಗೊತ್ತಿಲ್ಲ ನಾನೊಬ್ಬ ಮೂರ್ಖ ಇದೇ ಅವರು ಹೇಳ್ತಾ ಇದ್ದಂಥ ಮಾತು ಆದರೆ ಕೆಲವು ಸತಿ ಅವರು ಹೇಳೋರು ನಿನಗಾಗಿರುವಂಥ ದರ್ಶನ ನೀನೇ ಇಟ್ಕೋ ಅದನ್ನು ಪ್ರಚಾರ ಮಾಡಬೇಡ ಹೇಳಬೇಡ ಅದು ನಿನಗೆ ಆಗಿರುವಂಥ ಕೃಪೆ ಅಂತ ಭಾವಿಸ್ಕೋ ಅಂತ ನೋಡಿ ಇದು ಅವರ ಅಸಾಧ್ಯವಾದಂಥ ವಿನಯ ಎಂಥ ಸರಳವಾದಂಥ ವ್ಯಕ್ತಿತ್ವ ಅದಕ್ಕೆ ನಾವು ಅವ್ರಿಗೆ ಮಾರು ಹೋಗಬೇಕು ಶ್ರೀರಾಮಕೃಷ್ಣರ ಬೇರೆ ಗುಣಗಳೆಲ್ಲ ಸರಿ ಆದರೆ ಆ ಸರಳತನ ಇತ್ತಲ್ಲ ಒಂದು ಸಣ್ಣ ಮಗುವಿನಂತಹ ಸಹಜವಾದಂತಹ ಸರಳತನ ಶ್ರೀರಾಮಕೃಷ್ಣರ ಅದ್ಭುತವಾದಂಥ ಗುಣ ಮಥುರನಾಥ ದಕ್ಷಿಣೇಶ್ವರದ ದೇವಸ್ಥಾನದ ಮೇಲ್ವಿಚಾರಕ ರಾಣಿ ರಾಸಮಣಿಯ ಅಳಿಯ ಅವನಿಗೆ ಶ್ರೀರಾಮಕೃಷ್ಣರ ಬಗ್ಗೆ ಸಂದೇಹ ಇತ್ತು ಈ ವ್ಯಕ್ತಿ ಇಷ್ಟೆಲ್ಲ ಜನ ಬರ್ತಾರಲ್ಲ ಯಾವ ಒಂದು ಶಕ್ತಿಯಿಂದ ಇಷ್ಟೊಂದು ಜನರನ್ನು ಆಕರ್ಷಿಸ್ತಾ ಇದ್ದಾನೆ ಏನು ಇವರಲ್ಲಿರುವಂಥ ಪವಾಡ ಶ್ರೀರಾಮಕೃಷ್ಣರು ಅಲ್ಲಿ ದಕ್ಷಿಣೇಶ್ವರದಲ್ಲಿದ್ದು ಇಷ್ಟೆಲ್ಲ ಸಾಧನೆಯನ್ನು ಮಾಡ್ತಾ ಇದ್ರು ಕೂಡ ಮಥುರ್ನಾಥನಿಗೆ ಅವರನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗಿರಲಿಲ್ಲ ಶ್ರದ್ಧೆ ಇತ್ತು ಭಕ್ತಿ ಇತ್ತು ರಾಣಿ ರಾಸಮಣಿ ಕೂಡ ಈ ಅಷ್ಟೊಂದು ಶ್ರದ್ಧೆಯಿಂದ ನೋಡ್ತಾ ಇದ್ದಾಳೆ ಇಷ್ಟೊಂದು ಜನ ಬರ್ತಾ ಇದ್ದಾರೆ ದೇವಸ್ಥಾನಕ್ಕೆ ಪೂಜೆಯನ್ನು ಇಷ್ಟೊಂದು ನಿಷ್ಠೆಯಿಂದ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ನೋಡಿದ್ದರು ಆದರೂ ಕೂಡ ಸಂಪೂರ್ಣವಾಗಿ ಅವರ ಬಗ್ಗೆ ಒಂದು ಕಲ್ಪನೆ ಮಥುರನಾಥನಿಗೆ ಬಂದಿರಲಿಲ್ಲ ಅವರೊಬ್ಬ ಆಧ್ಯಾತ್ಮಿಕ ಪುರುಷ ಅಂತ ನಂಬಿದ್ರು ಆದರೆ ಈ ಥರ ಒಂದು ಅಸಾಧ್ಯವಾದಂಥ ಆಧ್ಯಾತ್ಮಿಕ ಶಕ್ತಿಯನ್ನು ಹೊಂದಿರುವಂಥವರು ಅಥವಾ ಅವತಾರ ಪುರುಷ ಕಲ್ಪನೆ ಮಥುರನಾಥನಿಗೆ ಇರಲಿಲ್ಲ ಒಂದು ದಿವಸ ಶ್ರೀರಾಮಕೃಷ್ಣರು ತಮ್ಮ ಕೋಣೆಯ ಬಳಿ ಇದ್ದಂತಹ ವರಾಂಡದಲ್ಲಿ ನಡೀತಾ ಇದ್ದಾಗ ಮಧುರ್ನಾಥ ಆ ಕಡೆ ಬೆಳಗಿನ ಹೊತ್ತಿನಲ್ಲಿ ದಕ್ಷಿಣೇಶ್ವರದ ವಿಚಾರಗಳನ್ನೆಲ್ಲ ನೋಡಬೇಕು ಅಲ್ಲಿನ ರೆಕಾರ್ಡ್ಸ್ ಅದು ಇದು ಆಗಾಗ ಬಂದು ಉಳ್ಕೋತಾ ಇದ್ರು ದಕ್ಷಿಣೇಶ್ವರದಲ್ಲಿ ಅವರು ಉಳ್ಕೊಳೋದಕ್ಕಿಂತ ಒಂದು ಗೆಸ್ಟ್ ಹೌಸ್ ಇವತ್ತಿಗೂ ಇದೆ ಅಲ್ಲಿ ಶ್ರೀರಾಮಕೃಷ್ಣರೊಂದು ಈ ನಿಂತಿರುವಂತಹ ಮೂರ್ತಿಯನ್ನು ಅಲ್ಲಿ ಇತ್ತೀಚೆಗೆ ಕೂಡಿಸಿದ್ದಾರೆ ಆ ಕೋಣೆಯಲ್ಲಿ ಹೊರಗಡೆ ಆ ಹುಕ್ಕವನ್ನು ಕೂತಿದ್ದ ಮಧುರ್ನಾಥ ಆ ಸಮಯದಲ್ಲಿ ಶ್ರೀರಾಮಕೃಷ್ಣರು ತಮ್ಮ ಕೋಣೆಯ ಹೊರಗಡೆ ಇರುವಂಥ ವರಾಂಡದಲ್ಲಿ ಪಡಸಾಲೆಯಲ್ಲಿ ನಡೆದಾಡ್ತಾ ಇದ್ದಾರೆ ಹತ್ತು ಕಡೆಯಿಂದ ಈ ಕಡೆ ಓಡಾಡ್ತಾ ಇದ್ದಾರೆ ಹಾಗೆ ನೋಡ್ತಾ ಇರುವಾಗ ಮಧುನ್ನಾಥ ಒಂದು ಸಣ್ಣ ತನ್ನ ಕಿಟಕಿಯಿಂದ ಶ್ರೀರಾಮಕೃಷ್ಣರನ್ನ ಸುಮ್ಮನೆ ಹಾಗೆ ನೋಡ್ತಾ ಇದ್ದಾನೆ ಶ್ರೀರಾಮಕೃಷ್ಣರ ಬಗ್ಗೆ ಭಾವಿಸ್ತಾ ಇದ್ದಾನೆ ಬೇರೆ ಯಾವುದೋ ತ ವಿಚಾರದ ಬಗ್ಗೆಯೂ ಚಿಂತನೆ ಮಾಡ್ತಾ ಇದ್ದಾನೆ ಇದ್ದಕ್ಕಿದ್ದಂತೆ ಶ್ರೀರಾಮಕೃಷ್ಣರು ನಡೆದಾಡ್ತಾ ಇರುವಂತೆ ಒಂದು ಕಡೆ ಅವರು ಹೋಗ್ತಾ ಇರುವಾಗ ಕಾಳಿ ಮತ್ತೊಂದು ಕಡೆ ಶಿವನನ್ನು ಅವರ ಆ ದಿವ್ಯವಾದ ಶರೀರದಲ್ಲಿ ಮಥುರನಾಥ ನೋಡ್ತಾನೆ ಅವನಿಗೆ ನಂಬೋದಕ್ಕಾಗೋದಿಲ್ಲ ಮೊದಲು ನಾನೇನು ನೋಡ್ತಾ ಇದ್ದೀನಿ ಏನಾದರೂ ಭ್ರಮೆಗೆ ಮೇರ್ಬೋದು ಅಂತ ಕಣ್ಣನ್ನು ತಿಕ್ಕೋತಾನೆ ಕಣ್ಣನ್ನು ತಿಕ್ಕೊಂಡು ಮತ್ತೆ ನೋಡ್ತಾನೆ ಮತ್ತೆ ಅದೇ ಕಾಳಿ ಮತ್ತು ಶಿವ ಶ್ರೀರಾಮಕೃಷ್ಣರಲ್ಲಿ ನೋಡ್ತಾನೆ ತಕ್ಷಣ ತನ್ನಲ್ಲಿ ಇದ್ದಂಥ ಪುಸ್ತಕಗಳು ಆ ಹುಕ್ಕ ಬಿಸಾಕಿ ಓಡಿ ಬರ್ತಾನೆ ಏನಾಗ್ತಾ ಅಂತ ಅವನಿಗೆ ಅರ್ಥ ಆಗ್ತಾಯಿಲ್ಲ ಭಾವುಕನಾಗಿ ಓಡಿ ಬರ್ತಾನೆ ಶ್ರೀರಾಮಕೃಷ್ಣರ ಹತ್ರ ಓಡಿ ಬಂದು ಶ್ರೀರಾಮಕೃಷ್ಣರ ಪಾದವನ್ನು ಗಟ್ಟಿಯಾಗಿ ಹಿಡ್ಕೊಂಡು ನಮಸ್ಕಾರ ಮಾಡ್ತಾನೆ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಬಿಡ್ತಾನೆ ಶ್ರೀರಾಮಕೃಷ್ಣರಿಗೆ ದಿಗಿಲ್ ಹತ್ಕೊಳ್ಳುತ್ತೆ ಇದೇನಿದು ಮಥುರನಾಥ ರಾಣಿ ರಾಸಮಣಿಯ ಅಳಿಯ ಬೇರೆ ಯಾರಾದರೂ ಸಿಬ್ಬಂದಿಯವರು ನೋಡ್ಬಿಟ್ರೆ ನನ್ನನ್ನು ಏನು ಮಾಡ್ತಾರೆ ಏನಾಗುತ್ತೆ ಕತ್ತೆ ಗಲಾಟೆ ಶುರು ಆಗಿಬಿಡುತ್ತೆ ತಕ್ಷಣ ಅವ್ರನ್ನ ಹಿಡಿದು ಏ ಹೇಳು ಏನು ಮಾಡ್ತಾಯಿದ್ದೀವಿ ಏನು ಮಾಡ್ತಾಯಿದ್ದೀನಿ ನೀನು ಹೀಗೆಲ್ಲ ಮಾಡಬಾರ್ದು ನೀನು ಮಥುರ ನೀನು ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳ್ತಾರೆ ಇಲ್ಲ ನಾನು ನಿಮ್ಮ ಪಾದವನ್ನು ಬಿಡೋದಿಲ್ಲ ಇವತ್ತು ನನಗೆ ತಾವು ಯಾರು ಅಂತ ಗೊತ್ತಾಯಿತು ತಮ್ಮ ಈ ಶರೀರದಲ್ಲಿ ಕಾಳಿ ಮತ್ತು ಶಿವೆಯ ಶಿವರ ದರ್ಶನವನ್ನು ನಾನು ಮಾಡಿದೆ ಅಂತ ಮಥುರ್ನಾಥ ಪಾದವನ್ನು ಹಿಡ್ಕೊಂಡು ಜೋರಾಗಿ ಅಳೋದಕ್ಕೆ ಪ್ರಾರಂಭ ಮಾಡ್ತಾನೆ ಶ್ರೀರಾಮಕೃಷ್ಣರ ಕೃಪೆಗಾಗಿ ಪ್ರಾರ್ಥನೆಯನ್ನು ಮಾಡ್ತಾನೆ ಹೀಗೆ ಶ್ರೀರಾಮಕೃಷ್ಣರ ದಿವ್ಯವಾದಂತಹ ಶರೀರದಲ್ಲಿ ಹಲವಾರು ರೀತಿಯಲ್ಲಿ ಹಲವರು ಅವರ ತಮ್ಮ ತಮ್ಮ ಇಷ್ಟ ದೇವತೆಯನ್ನು ನೋಡಿದ್ದಾರೆ ಶ್ರೀರಾಮಕೃಷ್ಣರನ್ನು ಕಾಳಿಯಾಗಿ ನೋಡಿದಂಥವರು ಹಲವರು ಶ್ರೀರಾಮಕೃಷ್ಣರನ್ನ ಶಿವನನ್ನಾಗಿ ನೋಡಿದಂಥವರು ಮತ್ತಷ್ಟು ಜನ ಶ್ರೀರಾಮಕೃಷ್ಣ ಕೃಷ್ಣನನ್ನು ನೋಡಿದವರು ರಾಧೆಯನ್ನು ನೋಡಿದಂಥವರು ರಾಮನನ್ನು ನೋಡಿದಂಥವರು ಹೀಗೆ ತಮ್ಮ ತಮ್ಮ ಇಷ್ಟ ದೇವತೆಗಳನ್ನು ಶ್ರೀರಾಮಕೃಷ್ಣರಲ್ಲಿ ನೋಡಿದವರು ಅದಕ್ಕೆ ಶ್ರೀರಾಮಕೃಷ್ಣರನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭವಲ್ಲ ಯಾರು ಶ್ರೀರಾಮಕೃಷ್ಣರು ಅಂತ ಭಾವಿಸಿ ನೋಡಿದ್ರೆ ಯಾರು ಅಂತ ಕಂಡುಹಿಡಿಯೋದಕ್ಕೆ ಆಗೋದಿಲ್ಲ ಎಲ್ಲವೂ ಕೂಡ ಅವರು ಅನಂತ ಭಾವ ಸರ್ವ ದೇವದೇವಿ ಸ್ವರೂಪ ಅಂತ ಸ್ವಾಮಿ ವಿವೇಕಾನಂದರೇ ಹೇಳಿಬಿಟ್ಟಿದ್ದಾರೆ ಶ್ರೀರಾಮಕೃಷ್ಣರು ತೀರ್ಕೊಂಡಾಗ ಶ್ರೀಮಾತೆಯವರು ತೀರ್ಕೊಳ್ಳೋದಕ್ಕಿಂತ ಮುಂಚೆ ಅವರು ಕಾಶೀಪುರದಲ್ಲಿದ್ದಾಗ ಇದ್ದಕ್ಕಿದ್ದಂತೆ ಒಂದು ದಿವಸ ಶ್ರೀಮಾತೆಯವರು ತಮ್ಮ ಕೋಣೆಯಲ್ಲಿದ್ದರು ಆಕೆಗೆ ಕಾಳಿಯ ದರ್ಶನವಾಗುತ್ತೆ ಶ್ರೀಮಾತೆಯವರಿಗೆ ಕಾಳಿಯ ದರ್ಶನವಾಗುತ್ತೆ ಒಬ್ಬ ಆಕೆ ಕಪ್ಪು ವರ್ಣದವಳು ನೀಳವಾದಂಥ ಕೂದಲನ್ನು ಬಿಟ್ಕೊಂಡಿರುವಂಥ ಬಹಳ ಸುಂದರವಾದಂಥ ಒಬ್ಬ ಮಹಿಳೆ ಶ್ರೀಮಾತೆಯವರ ಬಳಿಗೆ ಬರ್ತಾಳೆ ಅವರ ಕೋಣೆಯಲ್ಲಿ ಬಂದು ಅವರು ಪಕ್ಕ ಕೂತ್ಕೋತಾರೆ ಆಕೆಯನ್ನು ನೋಡಿದ ತಕ್ಷಣ ಶ್ರೀಮಾತೆ ಗೊತ್ತಾಗತ್ತೆ ಕಾಳಿ ದೇವಿ ಬಂದಿದ್ದಾರೆ ಅಂತ ಶ್ರೀಮಾತೆಯನ್ನು ಸಾಮಾನ್ಯರಲ್ಲ ದೇವರನ್ನು ಗುರುತಿಸುವಂಥ ಕಣ್ಣು ಅವ್ರಿಗಿದೆ ಕಾಳಿ ದೇವಿ ಬಂದು ಪಕ್ಕದಲ್ಲಿ ಕೂತ್ಕೊಂಡಿದ್ದಾಳೆ ಅಂತ ಗೊತ್ತಾಗತ್ತೆ ಏನು ಸಮಾಚಾರ ಏನು ಬಂದಿದ್ದು ಅಂತ ಶ್ರೀಮಾತೆ ಕೇಳ್ತಾರೆ ನೋಡಿ ಎಷ್ಟು ಲೋಕಾಭಿರಾಮವಾಗಿ ದೇವರ ಹತ್ರ ಮಾತಾಡುವಂಥ ಸಾಮರ್ಥ್ಯ ಬೇರೆಯವರಾಗಿದ್ದರೆ ಗಾಬರಿಯಾಗಿ ಅಲ್ಲೇ ಮೂರ್ಛೆ ಹೋಗ್ಬಿಟ್ಟಿರ್ತಿದ್ವಿ ಅಂತ ಆದರೆ ಏನು ಸಮಾಚಾರ ಅಂತ ಶ್ರೀಮಾತೆ ಕೇಳ್ತಾರೆ ಆಗ ಕಾಳಿ ಹೇಳ್ತಾಳೆ ನೋಡು ನನಗೆ ಕುತ್ತಿಗೆನಲ್ಲಿ ನೋವಾಗಿದೆ ಶ್ರೀಮಾತೆ ತಕ್ಷಣ ಹೇಳ್ತಾರೆ ಓ ನಿನಗೂ ನೋವಾಗಿದೆಯಾ ಅವ್ರಿಗೂ ಕೂಡ ಕುತ್ತಿಗೆಯಲ್ಲಿ ಬೇನೆ ಉಂಟಾಗಿದೆ ನೋವುಂಟಾಗಿದೆ ನಿನಗೂ ನೋವಾಗಿದೆಯಾ ಅಂತ ಹೇಳ್ತಾರೆ ತಕ್ಷಣ ಆಕೆ ಅಲ್ಲಿಂದ ಲೀನವಾಗಿ ಹೋಗ್ತಾಳೆ ಆಗ ಶ್ರೀಮಾತೆಯವರು ಗೊತ್ತಾಗತ್ತೆ ಇದು ಕಾಳಿಯ ಇಚ್ಛೆ ಶ್ರೀರಾಮಕೃಷ್ಣರು ಬೇರೆಯಲ್ಲ ಕಾಳಿ ಬೇರೆ ಅಲ್ಲ ಆದ್ದರಿಂದ ಇದು ಶ್ರೀರಾಮಕೃಷ್ಣರ ಈ ರೋಗ ವಾಸಿಯಾಗುವಂಥದ್ದಲ್ಲ ಅನ್ನೋದು ಶ್ರೀ ಮಾ ಶ್ರೀ ಮಾತೆಗೆ ಗೊತ್ತಾಗತ್ತೆ ಅವರು ಆ ದುಃಖವನ್ನು ತಡ್ಕೊಳ್ಳೋದಕ್ಕೆ ಇದು ಸಹಾಯ ಆಗತ್ತೆ ನಂತರ ಕೆಲವೇ ದಿವಸಗಳ ನಂತರ ಶ್ರೀರಾಮಕೃಷ್ಣರು ತೀರ್ಕೊಂಡಾಗ ಶ್ರೀಮಾತೆಯವರ ಬಾಯಿಂದ ಬಂದಂಥ ಮೊದಲ ಉದ್ಗಾರ ಕಾಳಿ ನೀನು ನನ್ನನ್ನು ಬಿಟ್ಟು ಹೋದಿಯಲ್ಲ ನಮ್ಮನ್ನೆಲ್ಲ ಅನ್ನುವಂಥ ಮಾತು ಇದು ಶ್ರೀರಾಮಕೃಷ್ಣರ ಒಂದು ಆಯಾಮ ಶ್ರೀರಾಮಕೃಷ್ಣರು ತಮ್ಮ ಈ ದಿವ್ಯವಾದಂಥ ಭಾವನೆಗಳನ್ನಾಗಲಿ ತಮ್ಮಲ್ಲಿರುವಂತಹ ಈ ದಿವ್ಯ ಶಕ್ತಿಯನ್ನು ತೋರಿಸ್ಕೊಳೋದಕ್ಕೆ ಇಷ್ಟಪಡ್ತಾನೇ ಇಲ್ಲ ಇಷ್ಟಪಡ್ತಿರ್ಲಿಲ್ಲ ಯಾವತ್ತೂ ಯಾರಾದರೂ ಬಂದು ಹೇಳಿದಾಗಲೂ ಕೂಡ ಅದನ್ನ ತಳ್ಳಿ ಹಾಕ್ಬಿಡೋರು ಬೇರೆ ಮಾತನ್ನು ತಂದು ಅವರೇ ಹೇಳ್ತಾರೆ ಅವರು ಪ್ರತಿನಿತ್ಯ ದೇವಿ ಹತ್ರ ಪ್ರಾರ್ಥನೆ ಮಾಡ್ಕೋತಾಯಿದ್ರು ಸಾಧನೆಯನ್ನು ಮಾಡುವಾಗ ದೇವಿ ನನಗೆ ಬಾಹ್ಯವಾದಂಥ ಆಡಂಬರವನ್ನಾಗಲಿ ಈ ರೂಪವನ್ನಾಗಲಿ ತೋರಿಕೆಯ ಈ ರೂಪವನ್ನಾಗಲಿ ಕೊಡಬೇಡ ಒಳಗಿನ ಅಂತಸತ್ವವನ್ನು ಕೊಡು ಒಳಗಿನ ಸೌಂದರ್ಯವನ್ನು ಕೊಡು ಅಂಥ ಪ್ರಾರ್ಥನೆಯನ್ನು ಮಾಡೋರು ಶ್ರೀರಾಮಕೃಷ್ಣರು ಅವ್ರು ಹೇಳ್ತಾರೆ ನಾನು ಕಮಾರ್ಪುಕ್ಕರ್ಗೆ ಹೋದಾಗ ಜನ ಎಲ್ಲ ಬಂದು ನಿಂತ್ಕೊಂಡು ನೋಡ್ತಾ ಇದ್ದರು ನಾನು ಹೊರಗಡೆ ಬಂದಾಗ ನನ್ನ ಕೋಣೆಯ ಹೊರಗಡೆ ಬಂದಾಗ ಯಾವುದೋ ಒಂದು ಆಕರ್ಷಣೆ ಅವ್ರಿಗೆ ಇರ್ತಿತ್ತು ಆಗ ನಾನು ತಾಯಿ ಹತ್ರ ಬಹಳಷ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡೆ ಇದನ್ನು ಒಳಗಡೆ ತೆಗೆದುಕೋ ಈ ಸೌಂದರ್ಯವನ್ನು ಅಂತ ಅವರು ಒಂದು ಕಡೆ ಹೇಳ್ತಾರೆ ಶ್ರೀರಾಮಕೃಷ್ಣರು ನಾನೆಷ್ಟೋ ಸತಿ ನನ್ನ ಶರೀರವನ್ನು ಹೊಡ್ಕೋತಾ ಇದ್ದೆ ಇದು ಒಳಗಡೆ ಹೋಗು ಒಳಗಡೆ ಹೋಗು ಅಂತ ಈ ಸೌಂದರ್ಯವನ್ನು ಅಂತ ಸಾಮಾನ್ಯವಾದಂಥ ಮನುಷ್ಯರು ಹೊರಗಡೆ ಎಷ್ಟು ಸುಂದರವಾಗಿರೋದಕ್ಕೆ ಸಾಧ್ಯವಾಗುತ್ತೋ ಅದನ್ನು ಪ್ರಯತ್ನ ಮಾಡ್ತಾರೆ ಆದರೆ ಶ್ರೀರಾಮಕೃಷ್ಣರು ಅದನ್ನು ಒಳಗಡೆ ಅಂತರ್ಲೀನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ನಿಸ್ತಾರಿಣಿ ಘೋಷ್ ಅಂತ ಶ್ರೀರಾಮಕೃಷ್ಣರ ಬಳಿಗೆ ಬರ್ತಾಯಿದ್ದಂತಹ ಕಾಲಿಪದ ಘೋಷನ ಪತ್ನಿ ಶ್ರೀರಾಮಕೃಷ್ಣರ ಬಳಿಗೆ ಬರ್ತಾಯಿದ್ದರು ಬಹಳಷ್ಟು ಶ್ರದ್ಧೆ ಶ್ರೀರಾಮಕೃಷ್ಣರ ಬಗ್ಗೆ ಅವರ ಮಗ ಸಣ್ಣ ಶಿಶುವನ್ನು ತಂದು ಶ್ರೀರಾಮಕೃಷ್ಣರ ಮಡಿಲಲ್ಲಿ ಮಲಗಿಸಿದ್ಲು ಆಕೆ ಶ್ರೀರಾಮಕೃಷ್ಣರು ಹೇಳಿದ್ರು ನಂತರ ನಾನು ಇವನನ್ನು ತಗೋತೇನೆ ಈಗ ಸದ್ಯಕ್ಕೆ ನೀನು ಇವನನ್ನು ಪಾಲಿಸು ಅಂತ ನಂತರ ಅವರು ಸ್ವಾಮಿ ಬ್ರಹ್ಮಾನಂದರ ಬಹಳ ಶಿಷ್ಯತ್ವವನ್ನು ಸ್ವೀಕರಿಸಿ ಅಂಬಿಕಾನಂದರಾದರು ದಕ್ಷಿಣ ದೇಶಕ್ಕೂ ಕೂಡ ಅಂಬಿಕಾನಂದರು ಸ್ವಾಮಿ ಬ್ರಹ್ಮಾನಂದರ ಜೊತೆಗೆ ಬಂದಿದ್ದರು ಹಲವಾರು ಭಾವಚಿತ್ರಗಳಲ್ಲಿ ಬ್ರಹ್ಮಾನಂದರ ಚಿತ್ರಗಳಲ್ಲಿ ಅಂಬಿಕಾನಂದರು ಹಿಂದೆ ಇರೋದು ಕಾಣುತ್ತೆ ಅಂಬಿಕಾನಂದರು ಬಹಳ ಸುಶ್ರಾವವಾಗಿ ಹಾಡ್ತಾ ಇದ್ರು ಆದ್ದರಿಂದ ಬ್ರಹ್ಮಾನಂದರು ಅವರನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗೋವರು ಬ್ರಹ್ಮಾನಂದರಿಗೆ ಸಂಗೀತ ಅಂತಂದರೆ ಬಹಳ ಇಷ್ಟ ಕೀರ್ತನೆ ಅಂತಂದರೆ ಬಹಳ ಇಷ್ಟ ಸಾಮಾನ್ಯವಾಗಿ ಅವರೆಲ್ಲ ಕಡೆ ಈ ಭಜನೆಯನ್ನು ಕೀರ್ತನೆಯನ್ನು ಕೇಳೋದಕ್ಕೆ ಇಷ್ಟಪಡ್ತಾ ಇದ್ರು ಅವರು ಆ ಥರ ಭಾವಾವಸ್ಥೆಯಲ್ಲಿದ್ದಾಗ ಅಥವಾ ಅಂಥ ಒಂದು ಅವಸ್ಥೆಯಲ್ಲಿದ್ದಾಗ ಅಂಬಿಕಾನಂದ್ರನ್ನು ಹಲವಾರು ಸಲ ಹಾಡೋದಕ್ಕೆ ಹೇಳ್ತಾ ಇದ್ರು ಅಂಬಿಕಾ ಕೂಡ ಬಹಳಷ್ಟು ಚೆನ್ನಾಗಿ ಸುಶ್ರಾವ್ಯವಾಗಿ ಈ ಭಜನೆಗಳನ್ನೆಲ್ಲ ಹಾಡೋರು ನಮ್ಮ ಆಶ್ರಮಗಳಲ್ಲೆಲ್ಲ ಹಾಡುವಂಥ ಈ ರಾಮನಾಮ ಸಂಕೀರ್ತನೆ ಅಂಬಿಕಾನಂದರೆ ಅದಕ್ಕೆ ಟ್ಯೂನನ್ನು ಸೆಟ್ ಮಾಡಿರೋದು ಅದನ್ನು ಬ್ರಹ್ಮಾನಂದರು ಪ್ರಚಾರ ಮಾಡೋದಕ್ಕೆ ಕಂಡು ದಕ್ಷಿಣ ದೇಶದಲ್ಲಿ ಅದನ್ನು ಕೇಳಿಸ್ಕೊಂಡ್ರು ಮೊದಲನೇ ಸತಿ ಅದರ ನಂತರ ಅದನ್ನು ಅಂಬಿಕಾನಂದರಿಗೆ ಹೇಳಿ ಅದಕ್ಕೆ ಬೇಕಾಗುವಂಥ ಶ್ಲೋಕಗಳನ್ನೆಲ್ಲ ಸೇರಿಸಿ ಅದಕ್ಕೆ ರಾಗ ಸಂಯೋಜನೆಯನ್ನು ಮಾಡಿ ಇವತ್ತು ನಾವು ನಮ್ಮ ರಾಮಕೃಷ್ಣ ಆಶ್ರಮಗಳಲ್ಲಿ ಹಾಡ್ತಾ ಇದ್ದೇವೆ ಸ್ವಾಮಿ ಅಂಬಿಕಾನಂದರು ಒಂದು ಸತಿ ಅವರ ತಾಯಿ ಹತ್ರ ಈ ಮಾತನ್ನು ಕೇಳ್ತಾರೆ ನಿಸ್ತಾರಿಣಿ ಘೋಷ್ ಒಂದ್ಸತಿ ತನ್ನ ಮಗನಿಗೆ ಹೇಳ್ತಾರೆ ನೋಡು ಒಂದು ಸತಿ ಶ್ರೀರಾಮಕೃಷ್ಣರಿಗೆ ತಮ್ಮ ಶರೀರ ಒಂದು ಕ್ರಿಷ್ಟದ ಥರ ಅಂತಂದರೆ ಸ್ಫಟಿಕ ಥರ ಕಾಣಿಸ್ತು ಅವರ ಪಾದ ಕೂಡ ನೆಲದ ಮೇಲೆ ಇರಲಿಲ್ಲ ಅಷ್ಟು ಸ್ಪಷ್ಟವಾಗಿ ಅಷ್ಟು ಅದ್ಭುತವಾಗಿ ಶೋಭಾಯಮಾನವಾಗಿ ಆ ಶರೀರ ಕಾಣಿಸ್ತಾ ಇತ್ತು ತಮ್ಮ ಶರೀರವನ್ನು ನೋಡಿಕೊಂಡು ಅವರಿಗೆ ಆಶ್ಚರ್ಯವಾಯಿತು ತಕ್ಷಣ ತಾಯಿ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ಲು ಮಾಡಿಕೊಂಡ್ರು ಶ್ರೀರಾಮಕೃಷ್ಣರು ತಾಯಿ ಇದೇನಿದು ತಕ್ಷಣ ಈ ಶೋಭೆಯನ್ನು ಈ ಕಾಂತಿಯನ್ನು ತೆಗೆದುಹಾಕು ನಾನು ಸಾಮಾನ್ಯ ವ್ಯಕ್ತಿಗಳಂತೆ ಇರಬೇಕು ಜನಸಾಮಾನ್ಯರ ಜೊತೆ ನಾನು ಬೆರೀಬೇಕು ಜನಸಾಮಾನ್ಯರಿಗೆ ನಾನು ಉದಾತ್ತವಾದಂಥ ವಿಚಾರಗಳನ್ನು ಹೇಳ್ಕೊಡಬೇಕು ಈ ಸಮಾಜದಲ್ಲಿ ಒಳ್ಳೆಯ ವಿಚಾರಗಳು ಹರಿಯುವಂತೆ ಮಾಡಬೇಕು ನಾನು ಈ ಥರ ಯಾರು ನನ್ನ ಹತ್ರ ಬರ್ತಾರೆ ಎಲ್ಲರೂ ಭಯಪಟ್ಕೊಂಡು ಹೊಟ್ಟು ಹೋಗ್ತಾರೆ ಆದ್ದರಿಂದ ನನ್ನನ್ನು ಅತ್ಯಂತ ಸಾಮಾನ್ಯವಾದಂಥ ವ್ಯಕ್ತಿಯಂತೆ ಮಾಡು ಅಂತ ಪ್ರಾರ್ಥನೆ ಮಾಡ್ಕೋತಾರೆ ಇದು ಶ್ರೀರಾಮಕೃಷ್ಣರ ಮಹಿಮೆ ಯಾವುದೇ ಒಂದು ತೋರಿಕೆ ಯಾವುದೇ ಒಂದು ಆಡಂಬರ ಇಲ್ಲ ನಮ್ಮ ಬೇಲೂರು ಮಠದಲ್ಲಿರುವಂತಹ ಶ್ರೀರಾಮಕೃಷ್ಣರ ಪ್ರತಿಮೆ ಯಾವುದಿದೆ ನೀವೆಲ್ಲ ನೋಡಿದ್ದೀರ ಯಾರ್ಯಾರು ನೋಡಿದಿರೋ ಅದೊಂದು ಅದ್ಭುತವಾದಂಥ ಪ್ರತಿಮೆ ಶ್ರೀರಾಮಕೃಷ್ಣರು ಸಾಕ್ಷಾತ್ತಾಗಿ ಅಲ್ಲಿ ಕೂತಿದಾರೇನೋ ಅಂತ ಅನಿಸತ್ತೆ ಬೇರೆ ಇಷ್ಟೊಂದು ಆಶ್ರಮಗಳಲ್ಲಿ ಪ್ರತಿಮೆಗಳಾಗಿದೆ ಯಾವುದೂ ಅಷ್ಟು ಸುಂದರವಾಗಿ ಬಂದಿಲ್ಲ ಮತ್ತೊಂದು ನೋಡುವಂಥ ವಿಚಾರ ಅಂತಂದರೆ ಬೇಲೂರು ಮಠದ ಶ್ರೀರಾಮಕೃಷ್ಣರ ಪ್ರತಿಮೆ ಅದು ಹೊರಗಿಂದ ನೋಡಿದ್ರೂ ಅಷ್ಟೇ ಅಥವಾ ಹತ್ತಿರದಿಂದ ಹೋಗಿ ನೋಡಿದ್ರೂ ಕೂಡ ಸುಂದರವಾದ ಬೆಣ್ಣೆಯಲ್ಲೇ ಮಾಡಿರುವಂಥ ಇದೆ ಅದು ಅಷ್ಟು ನಯವಾಗಿದೆ ಅಷ್ಟು ಸ್ಮೂತಾಗಿ ಇಷ್ಟು ವರ್ಷಗಳ ಕಾಲ ಅದನ್ನು ಉಪಯೋಗಿಸಿರೋದ್ರಿಂದ ಅದನ್ನು ತೊಳೆದು ಎಲ್ಲ ಮಾಡಿರೋದ್ರಿಂದ ಆಗಲಿ ಅಥವಾ ಶ್ರೀರಾಮಕೃಷ್ಣರ ವಿಶೇಷವಾದಂಥ ಒಂದು ಆವಿರ್ಭಾವ ಅಂತ ಹೇಳ್ಬೋದು ಅಷ್ಟು ಸ್ಮೂತಾಗಿದೆ ಶ್ರೀರಾಮಕೃಷ್ಣ ಸ್ವತಃ ಅಲ್ಲಿ ಕೂತಿದ್ದಾರೆ ಯಾಕೆಂತಂದರೆ ನಾವು ಶ್ರೀರಾಮಕೃಷ್ಣರ ಬಗ್ಗೆ ಓದುವಾಗ ನಾವು ಬೇಕಾದಷ್ಟು ಈ ವಿಚಾರಗಳನ್ನು ನಾವು ಓದ್ತೇವೆ ಅವರನ್ನು ನೋಡಿದಂಥವ್ರು ಹೇಳ್ತಾರೆ ಅವರ ಶರೀರ ಅಷ್ಟು ಮೃದುವಾಗಿತ್ತು ತುಂಬ ಮೃದುವಾಗಿತ್ತಂತೆ ಅವರ ಶರೀರ ಕಾಲು ಒತ್ತೋದಕ್ಕೆ ಹೋದಾಗ ಕಾಲು ಒತ್ತುವಾಗ ಕೆಲವು ಸತಿ ಅವರ ಶಿಷ್ಯರಾಗಲಿ ಅಥವಾ ಅವ್ರಿಗೆ ಬಳಿಗೆ ವೈಕುಂಠನ ಸನ್ಯಾ ಅಲ್ಲಿ ಹೇಳ್ತಾನೆ ಒಂದು ಕಡೆ ಕಾಲು ಒತ್ತುವಂಥ ಅವಕಾಶವನ್ನು ಅವರೊಂದ್ಸತಿ ನನಗೆ ಕಲ್ಪಿಸ್ಕೊಟ್ರು ಆ ಪಾದ ಸೇವೆಯನ್ನು ಮಾಡುವಂಥ ಭಾಗ್ಯ ನನ್ನದಾಯಿತು ಆದರೆ ಅವರ ಶರೀರ ಎಷ್ಟು ಮೃದುವಾಗಿತ್ತು ಅಂತಂದರೆ ಬೆಣ್ಣೆಯಿಂದ ಮಾಡಿದಂಥ ಶರೀರದ ಥರ ಇತ್ತು ಅವರ ಕಾಲು ಅಷ್ಟು ಮೃದುವಾಗಿತ್ತು ಒಳ್ಳೆ ತಾವರೆ ಹೋ ಅಷ್ಟು ಅಷ್ಟು ಸ್ಮಾ ಸ್ಮೂತಾಗಿ ಅಷ್ಟು ಸಾಫ್ಟ್ ಆಗಿತ್ತಂತೆ ಕಾಲು ಒತ್ತೋದಕ್ಕೆ ಹೇಳಿದಾಗ ನನಗೆ ಭಯ ಆಗ್ತಾ ಇತ್ತು ನನ್ನ ಹೊರಟು ಕೈಯಿಂದ ಅವ್ರ ಕಾಲಿಗೆ ನೋವು ಉಂಟಾಗ್ಬಿಡುತ್ತೋ ಅಂತ ಅಷ್ಟು ಮೃದುವಾದಂಥ ಶರೀರ ಸಾತ್ವಿಕ ಶರೀರ ಅಂತ ಯಾವುದನ್ನು ಹೇಳ್ತೀವಿ ಹೀಗೆ ಶ್ರೀರಾಮಕೃಷ್ಣರ ಮೂರ್ತಿ ಬೇಲೂರು ಮಠದಲ್ಲಿರುವಂತಹ ಮೂರ್ತಿ ಅದನ್ನು ಮಾಡುವಾಗ ಅದನ್ನು ಮಾಡಬೇಕು ಅಂತ ತೀರ್ಮಾನವಾದಾಗ ಪೂಜ್ಯ ಬ್ರಹ್ಮಾನಂದರು ಆಗ ನಮ್ಮ ಸಂಘದ ಅಧ್ಯಕ್ಷರಾಗಿದ್ದರು ವಿಜ್ಞಾನಾನಂದರು ಅವರ ಬಳಿ ಹೋಗಿ ಈ ಶ್ರೀರಾಮಕೃಷ್ಣರ ಮೂರ್ತಿಯನ್ನು ಮಾಡಬೇಕು ಪ್ರತಿಮೆಯನ್ನು ಮಾಡಬೇಕು ಆ ಮಾರ್ಬಲ್ ಶಿಲ್ಪಿ ಮಾಡುವುದಕ್ಕೆ ಮುಂಚೆ ಶಿಲ್ಪದ ಕೆತ್ತನೆ ಮಾಡೋದಕ್ಕೆ ಮುಂಚೆ ಒಂದು ಕ್ಲೇ ಮಾಡಲ್ ಮಾಡ್ತಾರೆ ಅವರು ಸಾಮಾನ್ಯವಾಗಿ ಆ ಮಾಡಲನ್ನು ಅಪ್ರೂವ್ ಮಾಡಿದ್ಮೇಲೆ ಅದೇ ಆಕಾರದಲ್ಲಿ ಆ ಮೂರ್ತಿಯನ್ನು ಕೆತ್ತುತ್ತಾರೆ ಆ ಕ್ಲೇ ಮಾಡಲನ್ನು ಫೈನಲೈಸ್ ಮಾಡೋದಕ್ಕೆ ಸ್ವಾಮಿ ಬ್ರಹ್ಮಾನಂದರನ್ನು ಕರ್ಕೊಂಡು ಹೋಗಬೇಕಾಗಿತ್ತು ಸ್ವಾಮಿ ಬ್ರಹ್ಮಾನಂದರು ಬಂದರು ತಾವೇ ಸ್ವತಃ ಬಂದರು ಆ ಸ್ಟುಡಿಯೋಗೆ ಕಲ್ಕತ್ತಾದಲ್ಲಿದ್ದಂಥ ಸ್ಟುಡಿಯೋ ಜಿ ಪಾಲ್ ಅಂತ ಇವತ್ತಿಗೂ ಅವರ ಮನೆಯವರು ಈ ಮೂರ್ತಿಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಆದರೆ ಜಿ ಪಾಲ್ ಮಾಡಿದಂಥ ಮೂರ್ತಿ ಮತ್ತಾರಿಗೂ ಮಾಡೋದಕ್ಕೆ ಆಗ್ತಾ ಇಲ್ಲ ಸ್ವಾಮಿ ಬ್ರಹ್ಮಾನಂದರ ಕೃಪೆ ಶ್ರೀರಾಮಕೃಷ್ಣರ ಕೃಪೆ ಬೇಕಾದಷ್ಟು ಮೂರ್ತಿಗಳನ್ನು ಅವರೇ ನಂತರ ಮಾಡಿದ್ರು ಆದರೆ ಯಾವುದೂ ಆ ಮಟ್ಟಕ್ಕೆ ಬರಲಿಲ್ಲ ಈ ಮೂರ್ತಿಯ ಕ್ಲೇ ಮಾಡಲನ್ನು ಮಾಡುವಾಗ ಸ್ವಾಮಿ ಬ್ರಹ್ಮಾನಂದರು ಅದನ್ನು ನೋಡಿ ಅವರಿಗೆ ಆ ಶಿಲ್ಪಿಗೆ ಹೇಳಿದ್ರು ನೋಡು ಶ್ರೀರಾಮಕೃಷ್ಣರ ಕಿವಿಗಳು ಸಾಮಾನ್ಯವಾದಂಥ ವ್ಯಕ್ತಿಗಳ ಕಿವಿಗಳಿಗಿಂತ ಕೆಳಗಡೆ ಇತ್ತು ಸಾಮಾನ್ಯವಾಗಿ ಎಲ್ಲರಿಗೂ ಕಣ್ಣಿನ ಮಟ್ಟದಲ್ಲಿ ಕಿವಿಯ ತುದಿ ಇರುತ್ತೆ ಅವ್ರದ್ದು ಇನ್ನೂ ಕೆಳಗಡೆ ಇತ್ತು ಮತ್ತು ಅವರು ರಾಜಾನುಭಾವುವಾಗಿದ್ದರು ಅವರ ಕಾಯಿಗಳು ಎಷ್ಟು ಉದ್ದಾಯಿತು ಅಂತಂದರೆ ಅವರ ಮೊಣಕಾಲನ್ನು ಮುಟ್ಟುವಷ್ಟು ಉದ್ದ ಇತ್ತು ಆಲ್ಮೋಸ್ಟ್ ಟಚಿಂಗ್ ದಿ ನೀಸ್ ಅಂತ ಇದು ಅವರ ದಿವ್ಯತೆಯ ಒಂದು ಸಂಕೇತ ಅದನ್ನು ಸ್ವಾಮಿ ಬ್ರಹ್ಮಾನಂದರು ಹೇಳಿದರು ಆಮೇಲೆ ಹೇಳಿದ್ರು ನೋಡು ನೀನು ಯಾತಕ್ಕೆ ಆ ಬೆನ್ ಮಾಡಿದೆಯಾ ಶ್ರೀರಾಮಕೃಷ್ಣರನ್ನ ಶ್ರೀರಾಮಕೃಷ್ಣ ಯಾವಾಗಲೂ ನೇರವಾಗಿ ಕೂತ್ಕೊಳ್ಳೋರು ಎಂದೂ ಅವರು ಬಗ್ಗದಂತೆ ಕೂತ್ಕೊತಿರಲಿಲ್ಲ ಇಲ್ಲ ಆ ಶಿಲ್ಪಿ ಹೇಳಿದ ಇಲ್ಲ ಎನಟಾಮಿಕಲ್ಲಿ ಆ ಥರ ಸಾಧ್ಯ ಇಲ್ಲ ಆ ಶೇಪ್ ಯಾವ ಥರ ಫೋಟೋ ತೋರಿಸಿದ್ದೀರೋ ಹಾಗೆ ಕೂತ್ಕೊಂಡ್ರೆ ಒಬ್ಬನ ಬೆನ್ನು ಬೆನ್ ಬಗ್ಗತ್ತೆ ಅಂತ ಇಲ್ಲ ಇಲ್ಲ ಶ್ರೀರಾಮಕೃಷ್ಣ ಬಗ್ತಾ ಇರಲಿಲ್ಲ ಅಂತ ಬ್ರಹ್ಮಾನಂದರು ಅವ್ರನ್ನ ತಿದ್ದುತ್ತಾರೆ ಶ್ರೀರಾಮಕೃಷ್ಣ ಯಾವಾಗಲೂ ನೇರವಾಗಿ ಕೂತ್ಕೊಳ್ಳೋರು ಅವರ ಪಾಶ್ಚರ್ ತಲೆ ಮತ್ತು ಇದು ಕುತ್ತಿಗೆ ಎಲ್ಲವೂ ನೇರವಾಗಿರ್ತಾ ಇತ್ತು ಅಂತ ಇವರೆಲ್ಲ ಬ್ರಹ್ಮಾನಂದರು ಎಲ್ಲ ನೋಡಿ ಅದನ್ನು ಅಪ್ರೂವ್ ಮಾಡಿದ್ರಿಂದ ಆ ಮೂರ್ತಿ ಅಷ್ಟು ಸ್ಪಷ್ಟವಾಗಿ ಅಷ್ಟು ಚೆನ್ನಾಗಿ ಇವತ್ತು ಮೂಡ್ ಬಂದಿದೆ ಸ್ವಾಮಿ ಬ್ರಹ್ಮಾನಂದರು ರಾಖಾಲ್ ಶ್ರೀರಾಮಕೃಷ್ಣರ ಬಳಿಗೆ ದಕ್ಷಿಣೇಶ್ವರಕ್ಕೆ ಬರ್ತಾ ಇದ್ದಾಗ ಅವನು ಹಾಗೂ ವಿವೇಕಾನಂದರು ಎಲ್ಲರೂ ಕೂಡ ಬ್ರಾಹ್ಮ ಸಮಾಜದ ಮೆಂಬರ್ಸ್ ಆಗಿದ್ದರು ಸದಸ್ಯರಾಗಿದ್ದರು ಅದನ್ನು ಮೂರ್ತಿ ಪೂಜೆಯಾಗಲಿ ಇವನ್ನೆಲ್ಲ ನಂಬುತ್ತಾ ಇರಲಿಲ್ಲ ರಾಖಾಲ್ ಕೂಡ ಆಗ ಇನ್ನು ಕಾಲೇಜಿನ ವಿದ್ಯಾರ್ಥಿ ಅದರ ಜೊತೆಗೆ ಬ್ರಾಹ್ಮ ಸಮಾಜದ ಪ್ರಭಾವ ಬೇರೆ ಇತ್ತು ಮತ್ತೊಬ್ಬ ವ್ಯಕ್ತಿಯನ್ನು ದೇವರು ಅಂತ ಪರಿಗಣಿಸೋದು ಅವರ ಸೇವೆಯನ್ನು ಮಾಡುವಂಥದ್ದು ಆಗಲಿ ಅಥವಾ ಕಾಲಿಗೆ ನಮಸ್ಕಾರ ಮಾಡುವಂಥದ್ದು ಇದನ್ನೆಲ್ಲ ಅವರು ನಂಬ್ತಾ ಇರಲಿಲ್ಲ ಬ್ರಾಹ್ಮಾಜಕ್ಕೆ ವಿರುದ್ಧವಾಗಿತ್ತು ಕ್ರಿಶ್ಚಿಯನ್ ಐಡಿಯಾಸನ್ನೆಲ್ಲ ತಂದು ಈ ಒಂದು ಅಮಾಲ್ಗಮೇಷನ್ ಮಾಡಿದರು ಹಿಂದೂಯಿಸಮ್ ಮತ್ತು ಕ್ರಿಶ್ಚಿಯಾನಿಟಿ ಮೂರ್ತಿ ಪೂಜೆಗೆ ವಿರುದ್ಧ ಅದೆಲ್ಲ ಈ ಬ್ರಹ್ಮಾನಂದರು ರಾಖಾಲ್ ಶ್ರೀರಾಮಕೃಷ್ಣರ ಬಳಿಗೆ ಬಂದಾಗ ಶ್ರೀರಾಮಕೃಷ್ಣರು ತಮ್ಮ ಕೋಣೆಯಲ್ಲಿದ್ದರು ಇದೊಂದು ಒಂದು ದಿವಸದ ಘಟನೆ ಶ್ರೀರಾಮಕೃಷ್ಣರು ತಮ್ಮ ಕೋಣೆಯಲ್ಲಿ ಹಾಸಿಗೆಯ ಮೇಲೆ ಮಲಗಿದ್ರು ರಾಖಾಲ್ ಅಷ್ಟೊತ್ತಿಗೆ ಬಂದರು ದಕ್ಷಿಣೇಶ್ವರಕ್ಕೆ ಶ್ರೀರಾಮಕೃಷ್ಣರು ಮಂಚದ ಮೇಲೆ ಅವರನ್ನು ಕುಳ್ಳರಿಸ್ಕೊಳ್ಳೋದಕ್ಕೆ ಹೇಳಿದ್ರು ನೀವು ಕೂತ್ಕೋ ಇಲ್ಲೇ ಮಂಚದ ಮೇಲೆ ಕೂತ್ಕೋ ಅಂತ ಹಾಗೆ ಮಾತಾಡ್ತಾ ಇದ್ದರು ಮಾತಾಡ್ತಾ ಮಾತಾಡ್ತಾ ಶ್ರೀರಾಮಕೃಷ್ಣ ಹೇಳಿದ್ರು ನೋಡು ಒಂದು ಸ್ವಲ್ಪ ಕಾಲನ್ನು ಒತ್ತೀಯಾ ನೀನು ಅಂತ ರಾಖಾನ್ ಹೇಳ್ದೆ ಇಲ್ಲ ಅದೆಲ್ಲ ನನ್ನ ಕೈಲಾಗಲ್ಲ ನಾನು ನಿಮ್ಮ ಕಾಲೆಲ್ಲ ಒತ್ತಲ್ಲ ಸರಿ ಶ್ರೀರಾಮಕೃಷ್ಣ ಮತ್ತೆ ಮಾತಾಡ್ತಾ ಮಾತಾಡ್ತಾ ಒಂದು ಸ್ವಲ್ಪ ಹೊತ್ತು ಆದ್ಮೇಲೆ ತಿರ್ಗಾ ರಾಖಾನ್ ನೀನು ಸ್ವಲ್ಪ ಕಾಲನ್ನು ಒತ್ತೀಯಾ ಅಂತ ಕೇಳ್ದು ಇಲ್ಲ ನಾನು ಅದೆಲ್ಲ ಮಾಡೋದಿಲ್ಲ ಅಂತ ತಿರ್ಗ ಹ್ಞೂ ಒಪ್ಕೊಳ್ಳಿಲ್ಲ ಶ್ರೀರಾಮಕೃಷ್ಣರು ಹೇಳ್ತಾರೆ ನೋಡು ಸಂತರ ಪಾದವನ್ನು ಯಾರು ಸಂಪೂರ್ಣವಾಗಿ ಭಗವಂತನಲ್ಲಿ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಾರೋ ಅವರು ಪಾದ ಸೇವೆ ಮಾಡೋದ್ರಿಂದ ನಿನಗೆ ಲಾಭ ಆಗತ್ತಪ್ಪ ನೀನು ಮಾಡು ಒಳ್ಳೇದಾಗತ್ತೆ ನಿನಗೆ ಅಂತ ಈ ಥರ ಪುಸ್ಲಾಯಿಸ್ತಾ ಇದ್ದಾರೆ ಇಲ್ಲ ಅದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ನಾನು ಅದೆಲ್ಲ ಮಾಡೋದಿಲ್ಲ ಅಂತ ಮತ್ತೆ ಮೂರು ಸತಿ ಇಲ್ಲ ಅಂತ ರಾಖಾಲ್ ನಿರಾಕರಿಸ್ತ ಮತ್ತು ನಾಲ್ಕನೇ ಸತಿ ಶ್ರೀರಾಮ ರಾಮಕೃಷ್ಣರು ಬಿಡ್ತಾ ಇಲ್ಲ ಪಟ್ಟು ಹಿಡಿತಾ ಇದ್ದಾರೆ ಏನಾದರೂ ಮಾಡಿ ಅವನನ್ನು ಬಗ್ಗಿಸ್ಬೇಕು ಅಂತ ಈ ವಿಚಾರಗಳನ್ನೆಲ್ಲ ಅವ್ರಿಗೆ ತರಬೇಕು ಇಲ್ಲದ್ರೆ ಮುಂದೆ ಸಂಸ್ಥೆಯ ಅಥವಾ ಈ ಸಂಘವನ್ನು ನಡೆಸುವಂಥವ್ರು ಇವರೆಲ್ಲ ಹೇಗೆ ನಡೆಯುತ್ತೆ ಶ್ರೀರಾಮಕೃಷ್ಣರು ಒಂದು ಗುಂಪನ್ನು ನೋಡಿ ಎಂಥ ಮಾಸ್ಟರ್ ಪ್ಲ್ಯಾನರ್ ಮೊದಲು ಒಂದೊಂದು ಸನ್ನಿವೇಶದಲ್ಲೂ ಕೂಡ ಒಂದು ಅವಕಾಶವೂ ತಪ್ಪಿಸ್ಕೋತಾ ಇರಲಿಲ್ಲ ಶ್ರೀರಾಮಕೃಷ್ಣರು ಸೊ ಮತ್ತೆ ಅವನಿಗೆ ನಾಲ್ಕನೇ ಸರ್ತಿ ಹೇಳ್ತಾ ಇದ್ದಾರೆ ನೋಡು ಈ ಥರ ಸೇವೆ ಮಾಡೋದರಿಂದ ನಿನಗೆ ಒಳ್ಳೆಯದಾಗತ್ತೆ ಸ್ವಲ್ಪ ಪಾದಸೇವೆಯನ್ನು ಮಾಡು ಸ್ವಲ್ಪ ಕಾಲನ್ನು ಹೊತ್ಕೊಡು ನನಗೆ ಮಸಾಜ್ ಮಾಡು ಅಂದರೆ ಇನ್ನೊಂದು ಬ್ರಹ್ಮಾನಂದರು ಬಹಳ ಚೆನ್ನಾಗಿ ಮಸಾಜ್ ಮಾಡೋರು ಅವರು ಗರಡಿಯಲ್ಲಿ ಶರೀರವನ್ನು ಪಳಗಿಸ್ಕೊಂಡಂಥವ್ರು ಬಾಡಿ ಬಿಲ್ಡರ್ ಆಗಿತ್ತು ಅದರಿಂದ ಚೆನ್ನಾಗಿ ಮಸಾಜ್ ಮಾಡೋದಕ್ಕೆ ಬರ್ತಾಯಿತ್ತು ಅವ್ರಿಗೆ ಸೊ ಮಸಾಜ್ ಮಾಡ್ತೀಯ ಸ್ವಲ್ಪ ಕಾಲನ್ನು ಅಂತ ಶ್ರೀರಾಮಕೃಷ್ಣ ನಾಲ್ಕನೇ ಸತಿ ಕೇಳಿಕೊಂಡಾಗ ಇವರು ಹೋಗಿಕೊಳ್ಳಿ ಪಾಪ ಎಷ್ಟು ಸತಿ ಕೇಳ್ತಿದಾರಲ್ಲ ಅಂತ ಒತ್ತೋದಕ್ಕೆ ಪ್ರಾರಂಭ ಮಾಡಿದ್ರು ಪ್ರಾರಂಭ ಮಾಡಿದ ತಕ್ಷಣ ಅವ್ರಿಗೆ ನೋಡ್ತಾರೆ ರಾಖಾಲ್ ನೋಡ್ತಾಯಿದ್ದಾನೆ ಆ ಕೋಣೆಗೆ ಒಳಗಡೆ ಒಂದು ಸಣ್ಣ ಪುಟ್ಟ ಹುಡುಗಿ ಕಾಳಿ ಆ ಗೆಜ್ಜೆಗಳನ್ನೆಲ್ಲ ಕಟ್ಕೊಂಡು ಕುಣಿತಾ ಕುಣಿತಾ ಬಂದು ಶ್ರೀರಾಮಕೃಷ್ಣರ ಸುತ್ತ ಓಡಾಡ್ತಾ ಇದ್ದಾಳೆ ಆ ಮಂಚದ ಸುತ್ತ ಸುತ್ತಾಕ್ತಾ ಇದ್ದಾಳೆ ಇವರಿಗೆ ಅದನ್ನು ನೋಡಿ ಒಂದು ಭಾವಭಸ್ಥೆ ಆಯಿತು ತನ್ನ ಮೈಯನ್ನು ಮರೆತ ಯಾವುದೋ ಒಂದು ಆಧ್ಯಾತ್ಮಿಕವಾದಂಥ ಅನುಭೂತಿ ಅವನಿಗಾಯಿತು ಹಾಗೆ ಕಾಲನ್ನು ಒದ್ತಾ ಒದ್ತಾ ಹಾಗೆ ಸ್ತಬ್ಧವಾಗಿಬಿಟ್ಟ ಒಂದು ಮೂರ್ನಾಲ್ಕು ನಿಮಿಷಗಳಾದ ನಂತರ ಆ ಮಗು ಕಾಳಿ ಶ್ರೀರಾಮಕೃಷ್ಣರಲ್ಲಿ ಲೀನವಾಗಿಬಿಟ್ಲು ನಂತರ ಶ್ರೀರಾಮಕೃಷ್ಣರು ಕಣ್ಣನ್ನು ತೆಗೆದು ನೋಡಿದ್ಯಾ ತಕ್ಷಣ ನಿನಗೆ ಲಾಭ ಸಿಕ್ತೋ ಇಲ್ವೋ ಕಾಲನ್ನು ಒತ್ತೋದ್ರ ಮೂಲಕ ಅಂತ ರಾಕಾಲನ್ನು ಕೇಳ್ತಾರೆ ಹೀಗೆ ಪ್ರತಿಯೊಬ್ಬರನ್ನು ಕೂಡ ಶ್ರೀರಾಮಕೃಷ್ಣರು ತಮ್ಮದೇ ಆದಂಥ ರೀತಿಯಲ್ಲಿ ಪಳಗಿಸ್ತಾ ಇದ್ದರು ಶ್ರೀರಾಮಕೃಷ್ಣನ ಕುರಿತು ಧ್ಯಾನ ಮಾಡುವಾಗ ಇದನ್ನೆಲ್ಲ ನಾವು ಭಾವಿಸ್ತಾ ಧ್ಯಾನ ಮಾಡಿದ್ರೆ ಧ್ಯಾನ ಯಾತಕ್ಕೆ ಸಿದ್ಧಿಸೋದಿಲ್ಲ ಶ್ರೀಮಾತೆ ಶ್ರೀರಾಮಕೃಷ್ಣರ ಬಗ್ಗೆ ಹೇಳ್ತಾರೆ ಶ್ರೀರಾಮಕೃಷ್ಣರ ವರ್ಣ ಅವರ ಶರೀರದ ಬಣ್ಣ ಬಂಗಾರದಂತಿತ್ತಂತೆ ಅವ್ರಿಗೊಂದು ಕವಚ ಒಂದು ತಾಯಿತನ ಕಟ್ಕೊಂಡಿದ್ರು ಬಂಗಾರದ ಒಂದು ತಾಯಿತವನ್ನು ಕಟ್ಕೊಂಡಿದ್ರು ಶ್ರೀರಾಮಕೃಷ್ಣರು ಬಂಗಾರ ಮುಟ್ಟೋದಕ್ಕಾಗ್ತಿರ್ಲಿಲ್ಲ ಯಾವುದೇ ಒಂದು ಲೋಹವನ್ನು ಮುಟ್ಟೋದಕ್ಕಾಗ್ತಿರ್ಲಿಲ್ಲ ಸ್ವಲ್ಪ ಕಾಲ ಅವರ ಮೈ ಸರಿಗಿರಲಿಲ್ಲ ಅಂತನ್ನುವಾಗ ಅದನ್ನು ಆ ಭೈರವಿ ಬ್ರಾಹ್ಮಣಿ ಹೇಳಿದ್ಲು ಅಂತ ಅದನ್ನು ಕಟ್ಕೊಂಡಿದ್ರು ಸ್ವಲ್ಪ ದಿವಸ ತಾಯಿತವನ್ನು ಆ ತಾಯಿತದ ಬಣ್ಣಕ್ಕೂ ಅವರ ಶರೀರದ ಬಣ್ಣಕ್ಕೂ ಹೊಂದಿಕೆ ಇತ್ತಂತೆ ಅಂದರೆ ಅಷ್ಟು ಬಂಗಾರದ ಬಣ್ಣ ಇತ್ತು ಅವರಿಗೆ ಗೋಲ್ಡನ್ ಕಾಂಪ್ಲೆಕ್ಷನ್ ಅಂತ ಶ್ರೀಮಾತೆ ಹೇಳ್ತಾರೆ ನಂತರ ಅವರು ದೇವಿ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಈ ಹೊರಗಿನ ಬಾಹ್ಯ ಸೌಂದರ್ಯವನ್ನು ಒಳಗಡೆ ಮಾಡಿಸ್ಕೊಂಡ್ರು ಶ್ರೀರಾಮಕೃಷ್ಣರು ಆಗ ಶ್ರೀಮಾತೆ ಹೇಳ್ತಾರೆ ಮಥುರನಾಥ ಅವರು ಕೂತ್ಕೊಂಡು ಊಟ ಮಾಡಬೇಕು ಅಂತ ಒಂದು ಮಣೆಯನ್ನು ಮಾಡಿಕೊಟ್ಟಿದ್ನಂತೆ ಒಂದು ಮಣೆ ಸಾಮಾನ್ಯವಾದಂಥ ಮಣೆ ಮಾಡಿಕೊಟ್ಟಿದ್ದ ಅದರ ಮೇಲೆ ಕೂತ್ಕೊಂಡು ಶ್ರೀರಾಮಕೃಷ್ಣರು ಊಟ ಮಾಡ್ತಾಯಿದ್ರು ಆ ಮಣೆ ಸ್ವಲ್ಪ ವಿಶಾಲವಾಗೇ ಇತ್ತು ಸ್ವಲ್ಪ ದೊಡ್ಡದಾಗೇ ಇತ್ತು ಶ್ರೀರಾಮಕೃಷ್ಣ ಅದರ ಮೇಲೆ ಕೂತ್ಕೊಂಡಾಗ ಪೂರ್ತಿ ಆ ಮಣೆಯನ್ನು ಅವರು ಕವರ್ ಮಾಡೋರು ಚಕಮಟ್ಟಲು ಹಾಕ್ಕೊಂಡು ಕೂತ್ಕೊಂಡಾಗ ಅಂದರೆ ಅವರ ಶರೀರ ಅಷ್ಟು ದಷ್ಟಪುಷ್ಟವಾಗಿತ್ತು ಚೆನ್ನಾಗಿತ್ತು ಅವರು ಇದ್ದಂಥ ಆ ಕಾಲದಲ್ಲಿ ನಂತರ ಅವರಿಗೆ ರೋಗ ಬಂದ ಮೇಲೆ ನಾವು ನೋಡ್ತಾ ಇರುವಂಥ ಚಿತ್ರ ಭಾವಚಿತ್ರ ಇರೋದು ಎಂಬತ್ತ ಒಂದು ಎಂಬತ್ತೆರಡು ಆ ಸಮಯದಲ್ಲಿ ತೆಗೆದಂಥ ಭಾವಚಿತ್ರ ಆದ್ದರಿಂದ ಅದರಲ್ಲಿ ಅವರಾಗಲೇ ವಯಸ್ಸಾಗಿತ್ತು ಮತ್ತು ಆ ರೋಗದ ಪ್ರಾರಂಭ ಆಗಿತ್ತು ಶ್ರೀರಾಮಕೃಷ್ಣ ಮೊದಲು ಇಲ್ಲದ ಅಷ್ಟು ತೀವ್ರವಾದಂಥ ಸಾಧನೆಯನ್ನು ಮಾಡಬೇಕು ಆ ಶರೀರ ಅದನ್ನು ತಡ್ಕೋಬೇಕು ಅಂತಂದರೆ ಇನ್ನಿಷ್ಟು ಅವರ ಸಾಮರ್ಥ್ಯ ಇತ್ತು ಶಕ್ತಿ ಇತ್ತು ಆ ಶರೀರದಲ್ಲಿ ಅನ್ನೋದನ್ನು ನಾವು ನಾಪಕ ಇಟ್ಕೋಬೇಕು ಅವರು ಕಮಾರ್ಪುಕ್ಕರ್ಗೆ ಬಂದಾಗ ಎಲ್ಲ ಊರಿನ ಜನ ಎಲ್ಲ ನಾನು ಆಗಲೇ ಹೇಳ್ದಂತೆ ನಿಂತಿರೋರಂತೆ ನೋಡಿದ್ಯಾ ಎಂಥ ಲಾವಣ್ಯಮಯ ಪುರುಷ ಎಂಥ ಶೋಭಾಯಮಾನವಾಗಿದ್ದಾರೆ ಹೇಗಿದ್ದಾರೆ ಚೆನ್ನಾಗಿ ಇದ್ದಾರೆ ಅವರ ಶರೀರ ಎಷ್ಟು ಚೆನ್ನಾಗಿದೆ ಅಂತ ಅವರು ಅಡ್ಮೈರ್ ಮಾಡಿ ನಿಂತ್ಕೊಂಡು ನೋಡ್ತಾ ಇದ್ರಂತೆ ಅವರು ಸ್ನಾನಕ್ಕೆ ಹೋಗುವಾಗ ಮಾಡುವಾಗ ಇದನ್ನು ಶ್ರೀ ಮತ್ತು ಸಮಾಧಿಯ ಸಮಯದಲ್ಲಿ ಶ್ರೀರಾಮಕೃಷ್ಣರು ಹೇಗಿರ್ತಾಯಿದ್ರು ಅನ್ನೋದನ್ನು ಅವರ ಜೊತೆ ಇದ್ದಂಥವರೆಲ್ಲ ವರ್ಣಿಸಿದ್ದಾರೆ ಲಕ್ಷ್ಮೀ ಶ್ರೀ ರಾಮಕೃಷ್ಣರ ನೀಸ್ ಅವರ ಮನೆಯವರು ಆಕೆ ಹೇಳ್ತಾಳೆ ಶ್ರೀರಾಮಕೃಷ್ಣ ಸಮಾಧಿಯಲ್ಲಿ ಇದ್ದಾಗ ಅವರ ಮನಸ್ಸು ಅವರ ಶರೀರವು ಕೂಡ ಒಂದು ವಿಶಾಲವಾದಂಥ ಒಂದು ಶೋಭೆಯಿಂದ ತುಂಬಿಕೊಂಡಿರ್ತಾ ಇತ್ತು ಬಹಳ ಸುಂದರವಾಗಿ ಕಾಣ್ತಾ ಇದ್ರು ಅದ್ಭುತವಾದಂಥ ಒಂದು ಸ್ಥಿತಿಯಲ್ಲಿ ಇರ್ತಾಯಿದ್ರು ಅವರ ಮಂದಹಾಸ ಮುಖದಲ್ಲಿದ್ದಂಥ ಒಂದು ಮಂದಹಾಸ ಆ ಮಂದಹಾಸದ ಬಗ್ಗೆ ಕೂಡ ಬೇಕಾದಷ್ಟು ವರ್ಣನೆ ಇದೆ ಅವರ ತುಟಿಗಳು ನಸು ಸಾಮಾನ್ಯವಾಗಿ ಯಾವಾಗಲೂ ಒಂದು ಸಣ್ಣ ಕುರ್ಶಲು ಗಡ್ಡವನ್ನು ಇಟ್ಕೊಂಡಿರ್ತಾಯಿದ್ರು ಕೂದಲು ಅಷ್ಟೇನು ಸರಿಯಾಗಿ ಇಟ್ಕೋತಾ ಇರಲಿಲ್ಲ ಡಿಸೆಬಲ್ಡ್ ಯೂಶುವಲಾಗಿ ಬಾಚ್ಕೋತಾ ಇರಲಿಲ್ಲ ಮಾಡ್ಕೋತಾ ಇರಲಿಲ್ಲ ಆ ಒಂದು ಬಾಹ್ಯ ಆಡಂಬರದ ಬಗ್ಗೆ ಅವ್ರಿಗೆ ಗಮನವೇ ಇರ್ತಿರಲಿಲ್ಲ ಬಟ್ಟೆ ಮಾತ್ರ ಶುಭ್ರವಾಗಿ ಇಟ್ಕೊಂಡಿರೋವರು ಬಟ್ಟೆ ಸಾಮಾನ್ಯವಾಗಿ ಉಟ್ಕೋತಾ ಇದ್ದಿದ್ದಂಥ ಪಂಚಿನ ಅದನ್ನೇ ಹೆಗಲ ಮೇಲೂ ಕೆಲವು ಸತಿ ಹಾಕೊಂಡಿರೋ ಒಂದು ಅಂಶವನ್ನು ಅವರ ಕಂಠ ಬಹಳ ಮೃದುವಾಗಿತ್ತಂತೆ ಬಹಳ ಮಧುರವಾಗಿತ್ತು ಕೊಳಲು ನುಡಿತಾ ಅವರ ಕಂಠ ಇತ್ತಂತೆ ಅಷ್ಟು ಮಧುರವಾಗಿತ್ತು ಅವರ ಕೊರಳು ಅಂತ ಹೇಳ್ತಾರೆ ಮತ್ತು ಅವರ ಎದೆಯ ಭಾಗ ವಿಶಾಲವಾಗಿತ್ತಂತೆ ವಿಶಾಲವಾಗಿತ್ತು ಆಗಲೇ ಹೇಳಿದಂತೆ ಕೈ ಬಹಳ ನೀಳವಾಗಿತ್ತು ಅವರ ಪಾದ ನಮ್ಮ ಅಕ್ಷಯ್ ಕುಮಾರ್ ಸೇನ್ ಈ ಪೂತಿಯನ್ನು ಬರೆದಿರುವಂಥ ಅಕ್ಷಯ್ ಕುಮಾರ್ ಸೇನ್ ಹೇಳ್ತಾನೆ ಈ ಕಮಲಗಳಂತೆ ಆರೆಂಜ್ ಸ್ಥರ ಅಷ್ಟು ಕೆಂಪಾಗಿತ್ತಂತೆ ಅಷ್ಟು ಮೃದುವಾಗೂ ಇತ್ತು ಅದರ ಜೊತೆಗೆ ಆರೆಂಜ್ ಬಣ್ಣದಾಗಿತ್ತು ಅಷ್ಟು ಸಾಫ್ಟ್ ಆಗಿತ್ತು ಅಂತ ಹೇಳ್ತಾನೆ ಅಕ್ಷಯ್ ಕುಮಾರ್ ಸೇನ್ ಶ್ರೀರಾಮಕೃಷ್ಣರು ಸಾಮಾನ್ಯವಾಗಿ ಅವರ ಮನುಷ್ಯದ ಮೇಲೆ ಕೂತ್ಕೊಂಡು ಭಕ್ತರ ಜೊತೆ ಮಾತಾಡ್ತಿರುವಾಗ ಪಕ್ಕದಲ್ಲಿ ಒಂದು ಸಣ್ಣ ಒಂದು ಗಂಟಿರ್ತಾ ಇತ್ತು ಒಂದು ಅದು ಬಟ್ಟೆಯ ಒಂದು ಗಂಟು ಅದರಲ್ಲಿ ಕೆಲವು ಈ ಲವಂಗ ಆಗಲಿ ಅದು ಇದನ್ನು ಶ್ರೀಮಾತೆ ಶಾರದಾ ದೇವಿ ಅಲ್ಲಿ ಇಟ್ಟಿರೋರು ಅವರು ಮಧ್ಯ ಮಧ್ಯೆ ಅದನ್ನು ಹಾಕ್ಕೊಳ್ಳೋರು ಬಾಯಿಗೆ ಹಾಕುತ್ತಾ ಕೆಲವು ಸತಿ ಮಾತಾಡೋರು ಭಕ್ತರ ಜೊತೆಗೆ ಇವತ್ತಿಗೂ ಕೂಡ ಬೇಲೂರು ಮಠದಲ್ಲಿ ಶ್ರೀರಾಮಕೃಷ್ಣರ ಮಲಗುವಂಥ ಕೋಣೆ ಇದೆ ಶ್ರೀರಾಮಕೃಷ್ಣ ದೇವಸ್ಥಾನದಲ್ಲಿ ಕೆಳಗಡೆ ಶ್ರೀರಾಮಕೃಷ್ಣರ ಮೂರ್ತಿ ಇದೆ ಮೇಲುಗಡೆ ಅವರ ಮಲಗುವಂಥ ಕೋಣೆ ಒಂದು ದೊಡ್ಡ ಕೋಣೆ ಆಗಲೇ ವಿಜ್ಞಾನಂದರು ಮಾಡಿದಂಥ ವ್ಯವಸ್ಥೆ ಅಲ್ಲಿ ಶ್ರೀರಾಮಕೃಷ್ಣರ ಮಂಚದ ಬಳಿಯಲ್ಲಿ ಒಂದು ಸಣ್ಣ ಡಬ್ಬಿಯಲ್ಲಿ ಇವತ್ತಿಗೂ ಕೂಡ ಈ ಥರ ಫ್ರೆಶ್ ಸ್ಪೈಸಸ್ ಅವಾಗಾವಾಗ ಲವಂಗ ಏಲಕ್ಕಿ ಒಂದು ಮೂರು ಈ ಥರ ಇಟ್ಟಿರುತ್ತೆ ಕಬಾಬ್ ಚಿನಿ ಅಂತ ಬರುತ್ತೆ ಆಗಿನ ಅಲ್ಲಿನ ಬೆಂಗಾಲಲ್ಲಿ ಅದನ್ನು ನೋಡೋದಕ್ಕೆ ಮೆಣಸ್ ಇರುತ್ತೆ ಸ್ವಲ್ಪ ಘಾಟ್ ಇರುತ್ತೆ ಆದರೆ ಮೆಣಸ್ತರ ಖಾರ ಇರೋದಿಲ್ಲ ಅದನ್ನು ಗಂಟ್ಲೆಗೆ ಒಳ್ಳೆಯದು ಅಂತ ಅದನ್ನು ಉಪಯೋಗಿಸ್ತಾರೆ ಅದನ್ನು ಈ ಮೂರನ್ನ ಅಲ್ಲಿ ಇಟ್ಟಿರ್ತಾರೆ ಶ್ರೀರಾಮಕೃಷ್ಣರು ಆಗಾಗ ತಿಂತಾರೆ ಅಂತ ಇದು ಶ್ರೀರಾಮಕೃಷ್ಣರು ಉಪಯೋಗಿಸ್ತಾ ಇದ್ದಂಥ ವಸ್ತುಗಳು ಅವರ ಕೋಣೆಯಲ್ಲಿ ಅದನ್ನ ಸದಾ ಇಟ್ಟಿರೋರು ಆಗಾಗ ಅದನ್ನು ಬಾಯಿಗೆ ಹಾಕೊಂಡು ಭಕ್ತರ ಜೊತೆ ಮಾತಾಡ್ತಾ ಇದ್ದರು ಸಾಮಾನ್ಯವಾಗಿ ಅವರ ಮಾತಿನಲ್ಲಿ ಒಂದು ಸ್ವಲ್ಪ ತೊದಲಿರ್ತಾ ಇತ್ತು ಶ್ರೀರಾಮಕೃಷ್ಣರ ಮಾತಿನಲ್ಲಿ ತೊದಲಿರ್ತಾ ಇತ್ತು ಅವರು ಬಳಸ್ತಾ ಭಾಷೆ ಅತಿ ಸಾಮಾನ್ಯವಾದಂತಹ ಬೆಂಗಾಲಿ ಭಾಷೆ ಹಳ್ಳಿಯ ಕಡೆಯ ಭಾಷೆ ಅದರಲ್ಲಿ ಕಲ್ಕತ್ತೆಯಲ್ಲಿ ಉಪಯೋಗಿಸ್ತಾ ಇದ್ದಂಥ ಒಂದು ವಿಶೇಷವಾದಂಥ ಸಂಸ್ಕೃತ ಆಗಲಿ ಅಥವಾ ಸ್ಯಾನ್ಸಿಟೈಸ್ಡ್ ಬೆಂಗಾಲಿ ಅಲ್ಲ ಮತ್ತು ಅವರು ಮಾತಾಡುವಾಗ ಲಾ ಮತ್ತು ನಾ ಇದೆರಡನ್ನ ಮಿಕ್ಸ್ ಮಾಡೋರು ನಾ ಇದ್ದಂಥ ಕಡೆಯಲ್ಲಿ ಲಾ ಹೇಳೋರು ಲಾ ಇದ್ದಂಥ ಕಡೆಯಲ್ಲಿ ನಾ ಹೇಳೋರು ಇದು ಹಳ್ಳಿಯ ಕಡೆ ನಾವು ನೋಡುವಂಥ ಇದು ಸ್ಪಷ್ಟವಾಗಿ ಉಚ್ಚಾರಣೆ ಮಾಡದೇ ಇಲ್ಲಿ ಕರ್ನಾಟಕದಲ್ಲೂ ಕೂಡ ನಾವು ನೋಡ್ತೀವಿ ಅಲ್ಪ ಪ್ರಾಣ ಮಹಾಪ್ರಾಣಗಳನ್ನು ನುಂಗ್ ಹಾಕೋವಂಥದ್ದು ಅಥವಾ ಹಸುವಾದರೆ ಹಾನ ನುಂಗ್ ಹಾಕೋವಂಥದ್ದು ಹಸಿವು ಆಸನ ಈ ಥರ ಇದು ಎಲ್ಲ ರೀಜನಲ್ ಲ್ಯಾಂಗ್ವೇಜಸಲ್ಲೂ ನಾವು ನೋಡುವಂತಹ ಇದು ಪದ್ಧತಿ ಶ್ರೀರಾಮಕೃಷ್ಣ ಆ ಥರ ಒಂದು ಸರಳತನ ಅವರಲ್ಲಿ ಇದ್ದಂಥದ್ದು ಸ್ವಾಮಿ ಶಾರದಾನಂದರು ಹೇಳ್ತಾರೆ ಅವರ ಬಗ್ಗೆ ವಿವರಿಸ್ತಾ ಶ್ರೀರಾಮಕೃಷ್ಣರ ತಲೆ ಬಹಳ ವೆಲ್ ಶೇಪ್ ಆಗಿತ್ತು ಸರಿಯಾದಂಥ ಸುಂದರವಾದಂಥ ಗುಂಡಿನ ಆಕಾರದಲ್ಲಿತ್ತು ಅವರ ಬೆನ್ನೆಲುಬನ್ನು ಅವರು ಯಾವಾಗಲೂ ನೇರವಾಗಿ ಇಟ್ಕೋತಾ ಇದ್ದರು ಯಾವುದೇ ಕೂಡ ನಡೆಯುವಾಗಲೂ ಕೂಡ ಅವರು ನೇರವಾಗಿ ನಡೆಯುವವರಂತೆ ಅವರ ಮುಖ ಮತ್ತು ಎದೆಯ ಭಾಗ ವಿಶಾಲವಾಗಿತ್ತು ಅವರ ಅವರನ್ನು ನೋಡಿದಾಗ ನಾನು ಶ್ರೀರಾಮಕೃಷ್ಣನ ಮೊದಲು ನೋಡಿದಾಗ ಅವರು ಫೇರ್ ಆಗಿದ್ದರು ಬಹಳ ಶೋಭೆ ಇತ್ತು ಅವರ ಮನ ಇದರಲ್ಲಿ ಮುಖದಲ್ಲಿ ಬ್ರಹ್ಮಾನಂದರಂತೆ ಅವರ ಮುಖ ಕಮಲ ಕೂಡ ಅಷ್ಟೇ ಸ್ಪಷ್ಟವಾಗಿತ್ತು ಆದರೆ ನಂತರ ಅವರು ಸ್ವಲ್ಪ ಕಪ್ಪಾದರು ಅಂತ ಹೇಳ್ತಾರೆ ಸಾಮಾನ್ಯವಾದಂಥ ವ್ಯಕ್ತಿಗಿಂತ ಅವರ ಕೈ ನೀಳವಾಗಿತ್ತು ಬೇರೆ ಯಾವುದೇ ರೀತಿಯಲ್ಲಿ ಅವರಲ್ಲಿ ವಿಶಿಷ್ಟತೆ ಕಾಣ್ತಾ ಇರಲಿಲ್ಲ ಸಾಮಾನ್ಯವಾದ ವ್ಯಕ್ತಿಗಳಂತೆ ಇರ್ತಾ ಇದ್ದರು ಆದರೆ ಇದೆರಡು ಮಾತ್ರ ನಾವು ನೋಡ್ತಾ ಇದ್ದಂತಹ ವ್ಯತ್ಯಾಸ ಕಿವಿ ಮತ್ತು ಉದ್ದವಾದಂತಹ ನೀಳವಾದಂತಹ ಕೈ ಇದನ್ನ ಶ್ ವಿವೇಕಾನಂದರ ತಮ್ಮ ಮಹೇಂದ್ರನಾಥ್ ದತ್ತ ಕೂಡ ಹೇಳ್ತಾನೆ ಶ್ರೀರಾಮಕೃಷ್ಣರನ್ನು ನೋಡಿದಾಗ ಅತಿ ಸಾಮಾನ್ಯವಾದಂಥ ವ್ಯಕ್ತಿಯಂತೆ ಕಾಣೋರು ಆದರೆ ಈ ಎರಡು ವಿಶೇಷತೆಯನ್ನು ನಾನು ಗಮನಿಸಿದ್ದೆ ಅವರಲ್ಲಿ ಅಂತ ಮಹೇಂದ್ರನಾಥ್ ದತ್ತ ಕೂಡ ಹೇಳ್ತಾನೆ ವೈಕುಂಠನಾಥ್ ಸನ್ಯಾಲ್ ಹೇಳ್ತಾನೆ ಒಂದು ಹೊಸ ವಿಚಾರವನ್ನು ಹೇಳ್ತಾನೆ ಶ್ರೀರಾಮಕೃಷ್ಣರು ಅವರ ಹೊಟ್ಟಿಯ ಮೇಲೆ ಎರಡು ಗುರುತಿರ್ತಿತ್ತಂತೆ ಆಗಿನ ಕಾಲದಲ್ಲಿ ಈ ಕಡೆ ಸ್ಪ್ಲೀನ್ ಮೇಲೆ ಬ್ರ್ಯಾಂಡಿಂಗ್ ಅಂತ ಮಾಡೋರು ಅವ್ರಿಗೆ ಮಲೇರಿಯಾ ಬಂದಾಗ ಪಾಪ ಆಗಿನ ಕಾಲದಲ್ಲಿ ಈ ಶ್ರೀ ಮಾತೆಯವ್ರಿಗೂ ಇದನ್ನು ಮಾಡಿದ್ದರು ಬಿಸಿಯಾದಂಥ ಕಬ್ಣವನ್ನು ಕಾಯಿಸಿ ಹೊಟ್ಟೆ ಮೇಲೆ ಇಡ್ತಾ ಇದ್ರು ಸ್ಪ್ಲೀನ್ ಎನ್ಲಾರ್ಜ್ಮೆಂಟನ್ನು ಅದು ತಡೆ ಹಿಡಿಯುತ್ತೆ ಅಂತ ಆಗಿನ ಕಾಲದ ನಂಬಿಕೆ ಇದು ಎಲ್ಲ ಕಡೆನೂ ಇಡೀ ವಿಶ್ವದಲ್ಲೇ ಅದನ್ನು ಮಾಡೋರು ಬ್ರ್ಯಾಂಡಿಂಗ್ ಅಂತ ಒಂದು ಕಾಲದಲ್ಲಿ ಅವಾಗೆಲ್ಲ ಔಷಧಗಳು ಲಭ್ಯವಿರಲಿಲ್ಲ ಆ ಗುರುತು ಶ್ರೀರಾಮಕೃಷ್ಣರ ಮೈ ಮೇಲೆ ಇತ್ತಂತೆ ಉಳಿದಂತೆ ವೈಕುಂಠನಾಥ್ ಸನ್ಯಾಲ್ ಹೇಳ್ತಾನೆ ಶ್ರೀರಾಮಕೃಷ್ಣರ ಶರೀರ ಬೆಣ್ಣೆಯಂತೆ ಮೃದುವಾಗಿತ್ತು ಶ್ರೀರಾಮಕೃಷ್ಣರು ನನಗೆ ಪಾದಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಂತ ಹೇಳ್ತಿದ್ದೆ ಅವರ ಮೈಯಿಂದ ಅವರು ಕೋಣೆಯಲ್ಲಿ ಇರ್ತಿದ್ದರೆ ಆ ಕೋಣೆಯಲ್ಲಿ ಒಂದು ಸಣ್ಣ ಮೃದುವಾದಂಥ ಒಂದು ಸುವಾಸನೆ ಇರ್ತಾ ಇತ್ತಂತೆ ಯಾವ ಸುವಾಸನೆ ಅಂತಂದರೆ ಅವ್ರು ಹೇಳ್ತಾರೆ ನಾವು ಖಾಲಿ ಘಾಟಲ್ಲಿ ಹೋದರೆ ಆ ಖಾಲಿ ದೇವಸ್ಥಾನದಲ್ಲಿ ಉಪಯೋಗಿಸುವಂತಹ ಆ ವಸ್ತುಗಳ ಸಾಂಬ್ರಾಣಿ ಅಥವಾ ಬೇರೆ ಸುಗಂಧ ದ್ರವ್ಯಗಳ ಅದೇ ಪರಿಮಳ ಇವರ ಕೋಣೆಯಲ್ಲೂ ಕೂಡ ಇರ್ತಾ ಇತ್ತು ಅಂತ ಆತ ಹೇಳ್ತಾನೆ ಶ್ರೀರಾಮಕೃಷ್ಣರು ತಮ್ಮ ಬಳಿಗೆ ಬರ್ತಾ ಇದ್ದಂತಹ ಮಾಸ್ಟ್ರ್ ಮಹಾಶೇನಿರ್ಬೋದು ಈ ಕೇಶವ್ ಚಂದ್ರ ಸೇನ್ ಅವ್ರನ್ನೆಲ್ಲ ಕೇಳೋರು ನನ್ನ ಬಗ್ಗೆ ನಿಮಗೇನು ಅನಿಸುತ್ತೆ ಎಲ್ಲರನ್ನೂ ಕೇಳ್ತಾ ಇರಲಿಲ್ಲ ಕೆಲವರನ್ನ ಕೇಳೋರು ಅವರು ಎಷ್ಟು ತನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ ಅಥವಾ ಅವರಿಗೆ ಆಧ್ಯಾತ್ಮಿಕ ಉನ್ನತಿ ಎಷ್ಟಾಗಿದೆ ಅವರ ಮನಸ್ಸು ಎಷ್ಟು ಪಕ್ಕವಾಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಈ ರೀತಿಯಲ್ಲಿ ಕೇಳುವರು ಕೇಶವ್ ಚಂದ್ರ ಸೇನನ್ನು ಕೂಡ ಕೇಳ್ತಾರೆ ಒಂದು ಸತಿ ನನ್ನ ಬಗ್ಗೆ ನಿನಗೇನು ಅನಿಸುತ್ತೆ ನೀನೇನು ವಿಶೇಷತೆಯನ್ನು ನೋಡಿದ್ಯಾ ನನ್ನಲ್ಲಿ ಅಂತ ಕೇಶವಚಂದ್ರ ಸೇನ್ ಅಷ್ಟು ಪ್ರಸಿದ್ಧನಾದಂಥ ವ್ಯಕ್ತಿ ಕೇಶವ ಸೇನ್ ಹೇಳ್ತಾರೆ ನೀವು ಒಬ್ಬ ಅಸಾಧಾರಣವಾದಂಥ ವ್ಯಕ್ತಿ ಭಕ್ತರು ನೀವು ಜ್ಞಾನಿಗಳು ಒಬ್ಬ ಸಂತ ಅಂತೆಲ್ಲ ಕೇಶವ್ ಚಂದ್ರ ಸೇನ್ ವಿವರಿಸ್ತಾನೆ ಶ್ರೀರಾಮಕೃಷ್ಣರನ್ನು ಆಗ ಶ್ರೀರಾಮಕೃಷ್ಣ ನೋಡು ನಾನು ಈ ಮಾತನ್ನೆಲ್ಲ ನಂಬೋದಿಲ್ಲ ಶುಖ ಅಥವಾ ನಾರದ್ರ ಹೇಳಿದ್ರೆ ನಾನು ನಂಬ್ತಾ ಇದ್ದೆ ನಿನ್ನ ಮಾತನ್ನು ನಾನು ಯಾತಕ್ಕೆ ನಂಬಬೇಕು ಅಂತಂದರೆ ಸೂಕ್ಷ್ಮವಾಗಿ ಶ್ರೀರಾಮಕೃಷ್ಣ ಹೇಳ್ತಾರೆ ನೋಡು ನೀನು ಹೆಸರು ಕೀರ್ತಿ ಪ್ರವಚನ ಅಂತ ಹೀಗೆ ನೀನು ಓಡಾಡ್ತಾ ಇದೆಯಾ ನಿನ್ನ ಮಾತನ್ನು ನಂಬಿಕೊಂಡು ನನಗೇನು ಕೊಂಬು ಬರಬೇಕೆ ಅಂತ ಶ್ರೀರಾಮಕೃಷ್ಣ ಇಂಗಿತವಾಗಿ ಹೇಳ್ತಾ ಇರೋದು ಕೇಶವ ಚಂದ್ರ ಸೇನೆಗೆ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಂಥ ಒಂದು ಕಥೆ ಇದೆ ಒಬ್ಬ ವ್ಯಕ್ತಿ ಒಂದು ಅಮೂಲ್ಯವಾದಂಥ ಒಂದು ವಜ್ರವನ್ನು ತಗೊಂಡು ಹೋದಂತೆ ಒಬ್ಬ ತರಕಾರಿ ಮಾರುವವನ ಹತ್ರ ಆ ತರಕಾರಿ ಮಾರುವಂಥವನ್ನ ಹತ್ರ ಬಳಿ ಇದ್ದದ್ದದ್ದು ಬದನೆಕಾಯಿ ಅಷ್ಟೇ ಈ ವಜ್ರವನ್ನು ತೊಗೊಂಡೋಗಿ ನೋಡಪ್ಪ ನಾನು ಈ ವಜ್ರವನ್ನು ಮಾರಬೇಕು ಅಂತಿದ್ದೀನಿ ಇದಕ್ಕೆ ನೀನೇನು ಕೊಡ್ತೀಯಾ ಬೆಲೆ ಅಂತ ಕೇಳ್ದಂತೆ ಅವನು ನಾನು ಇಷ್ಟು ಬದನೆಕಾಯನ್ನು ಕೊಡ್ತೀನಿ ಅಂತ ಹೇಳಿದಂತೆ ತೋರಿಸಿದ್ನಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ ನಾವು ಒಂದು ವಸ್ತುವನ್ನು ಅದರ ಬೆಲೆಯನ್ನು ಕಟ್ಟಬೇಕು ಅಂತಂದರೆ ಯಾರು ಆ ವಸ್ತುವನ್ನು ಅರ್ಥ ಮಾಡಿಕೊಳ್ಳಬಲ್ಲರೋ ಅಂಥವ್ರ ಹತ್ರ ತೊಗೊಂಡು ಹೋಗಬೇಕು ಅಂಥ ಸಮಾನವಾದಂಥ ವ್ಯಕ್ತಿ ಹತ್ರ ಅದನ್ನು ತೊಗೊಂಡು ಹೋಗಬೇಕು ಅಂತ ಬದನೆಕಾಯಿ ಮಾರುವವನ ಹತ್ರ ಹೋಗಿ ವಜ್ರವನ್ನು ಮಾರಕ್ಕೆ ಹೋದರೆ ಬದನೆಕಾಯೇ ಸಿಗತ್ತೆ ಅಂತ ಹೀಗೆ ಶ್ರೀರಾಮಕೃಷ್ಣರನ್ನ ಅರ್ಥ ಮಾಡ್ಕೋಬೇಕು ಅಂತಂದರೆ ಅಂಥ ಒಂದು ಮನಸ್ಥಿತಿ ನಮಗಿರಬೇಕಾಗತ್ತೆ ಅಂಥ ಒಂದು ಭಕ್ತಿ ಇರಬೇಕು ಅಥವಾ ಶ್ರೀರಾಮಕೃಷ್ಣರ ಬಗ್ಗೆ ನಮಗೆ ಸರಿಯಾದ ಅರಿವು ಅವರ ಕೃಪೆಯಿಂದ ಬಂದಿರಬೇಕು ಇಲ್ಲದ್ರೆ ಅರ್ಥವಾಗೋದಿಲ್ಲ ಶ್ರೀರಾಮಕೃಷ್ಣರು ಮತ್ತೊಂದು ಕಡೆ ಹೇಳ್ತಾರೆ ಒಬ್ಬ ರಾಜ ಅವನು ತನ್ನ ವೇಷವನ್ನು ಬದಲಾಯಿಸಿಕೊಂಡು ರಸ್ತೆಯಲ್ಲಿ ಓಡಾಡೋದಾಗಿದ್ದರೆ ಕೆಲವು ಸತಿ ಹಿಂದಿನ ಕಾಲದಲ್ಲಿ ರಾಜರು ಮಾಡೋರು ಹಾಗೆ ಏನೇನು ಆಗ್ತಾ ಇದೆ ರಾಜ್ಯದಲ್ಲಿ ಏನೇನು ಸಮಸ್ಯೆಗಳು ಯಾರ್ಯಾರು ಏನೇನು ಮಾತಾಡ್ಕೋತಾ ಇದ್ದಾರೆ ತನ್ನ ಬಗ್ಗೆ ಅಂತ ತಿಳ್ಕೊಳೋದಕ್ಕೆ ಅವರು ಛದ್ಮ ವೇಷದಲ್ಲಿ ಓಡಾಡೋರು ಹಾಗೆ ಓಡಾಡ್ತಾ ಇದ್ದರೆ ಯಾರು ರಾಜನನ್ನು ಗುರುತಿಸಬಲ್ಲರು ಅಸಾಧ್ಯ ರಾಜನನ್ನು ಗುರುತಿಸುವಂಥದ್ದು ಅಸಾಧ್ಯ ಹಾಗೆ ಭಗವಂತ ಕೆಳಗಡೆ ಇಳಿದು ಬಂದಾಗ ಅವತಾರ ಪುರುಷನಾಗಿ ಬಂದಾಗ ಅವನು ತನ್ನ ವೇಷವನ್ನು ಬದಲಾಯಿಸ್ಕೊಂಡಿದ್ದರೆ ಯಾರಿಗೂ ಅವನನ್ನು ಗುರ್ಸೋದಕ್ಕೆ ಆಗೋದಿಲ್ಲ ಅವನೇ ಕೃಪೆ ಮಾಡಿ ಹೇಳಿದ್ರೆ ನಾನು ರಾಜ ಅಥವಾ ಅವನ ಮೊಹರನ್ನು ಅಥವಾ ಅವನು ಉಂಗರವನ್ನು ಕೊಟ್ಟು ಹೋದರೆ ನಾಳೆ ಬಂದು ನನ್ನನ್ನು ಅರಮನೆಯಲ್ಲಿ ಕಾಣು ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತೇನಾದರೂ ಹೇಳಿದರೆ ಅದನ್ನು ತೊಗೊಂಡು ಹೋದಾಗ ಸರಿ ಇವರೇ ರಾಜ ಅಂತ ಗೊತ್ತೀವಿ ಹೌದು ಇಲ್ಲದಿದ್ರೆ ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ ಮತ್ತೊಂದು ಉದಾಹರಣೆಯನ್ನು ಅವ್ರು ಕೊಡೋರು ಈ ನೈಟ್ ವಾಚ್ಮ್ಯಾನ್ ಪೀಟ್ ಹಾಕುವಂಥ ವಾಚ್ಮ್ಯನು ಒಂದು ದೊಡ್ಡ ಟಾರ್ಚನ್ನು ಹಿಡ್ಕೊಂಡು ಓಡಾಡ್ತಾನೆ ಅವನು ಟಾರ್ಚನ್ನು ಹಿಡ್ಕೊಂಡು ಕತ್ತಲಲ್ಲಿ ಓಡಾಡ್ತಿರುವಾಗ ಯಾರಿಗೂ ಅವನ ಮುಖ ಕಾಣಿಸೋದಿಲ್ಲ ಯಾಕೆಂತಂದ್ರೆ ಆ ಬೆಳಕಿನ ಬೀಮ್ ಜೋರಾಗಿರೋದ್ರಿಂದ ಹಿಂದೆ ಅವನು ನಿಂತಿರೋದ್ರಿಂದ ಕತ್ತಲಿರುತ್ತೆ ಅವನನ್ನು ನೋಡಬೇಕು ಅಂತಂದರೆ ಅಪ್ಪ ನೀನು ಆ ಟಾರ್ಚನ್ನು ನಿನ್ನ ಮುಖದ ಕಡೆ ತಿರುಗಿಸ್ಕೊ ನಾನು ನಿನ್ನನ್ನು ನೋಡಬೇಕು ನಿನ್ನ ಮುಖವನ್ನು ನೋಡಬೇಕು ಅಂತ ಅವನತ್ರ ಕೇಳಿಕೊಂಡ್ರೆ ಅವನು ಕೃಪೆ ಮಾಡಿ ತನ್ನ ಮುಖದ ಬಗ್ಗೆ ತಿರುಗಿಸ್ಕೊಂಡ್ರೆ ಆಗ ಅವನ ಪರಿಚಯವಾಗತ್ತೆ ಅಂತ ಶ್ರೀರಾಮ ಶ್ರೀ ಕೂಡ ಹೇಳ್ತಾರೆ ಶ್ರೀರಾಮಕೃಷ್ಣರ ಬಗ್ಗೆ ಮತ್ತೊಬ್ಬರಿಗೆ ಬಹಳ ಚೆನ್ನಾಗಿ ಪರಿಚಯ ಇದ್ದಂಥವರು ಅವರ ಊರಿನಲ್ಲಿದ್ದಂತಹ ಪ್ರಸನ್ನ ಲಾಲ ಅವರ ಮನೆಯಲ್ಲಿ ಲಾಹ ಮನೆಯವರಲ್ಲಿ ಹುಟ್ಟಿದಂಥ ಹೆಣ್ಣುಮಗಳು ಆಕೆ ಶ್ರೀರಾಮಕೃಷ್ಣರಿಗಿಂತ ಸುಮಾರು ಹತ್ತು ವರ್ಷ ವಯಸ್ಸಿನಲ್ಲಿ ದೊಡ್ಡ ಆಕೆ ಆದರೆ ಶ್ರೀರಾಮಕೃಷ್ಣರ ಬಗ್ಗೆ ಯಾವುದೋ ಒಂದು ರೀತಿಯಲ್ಲಿ ಆಕೆ ಶ್ರೀರಾಮಕೃಷ್ಣರ ದಿವ್ಯತೆಯನ್ನು ಗುರುತಿಸ್ಬಿಟ್ಟಿದ್ಲು ಆಗಾಗ ಶ್ರೀರಾಮಕೃಷ್ಣರ ಬಗ್ಗೆ ಶ್ರೀರಾಮಕೃಷ್ಣರನ್ನು ಮಾತಾಡಿಸ್ತಾ ಇದ್ದಾಗ ಆಕೆ ಪ್ರಸನ್ನ ಹೇಳೋರು ಶ್ರೀರಾಮಕೃಷ್ಣರಿಗೆ ಗದಾಧರನಿಗೆ ನೋಡು ನನಗೆ ಗೊತ್ತಿದೆ ನೀನು ದಿವ್ಯವಾದಂಥ ಪುರುಷ ನೀನು ಸಾಮಾನ್ಯನಲ್ಲ ಅಂತ ನೀನು ನನ್ನಿಂದ ಇದನ್ನು ಮುಚ್ಚಿಡೋದಕ್ಕಾಗೋದಿಲ್ಲ ಅಂತ ಆಗಾಗ ಆಕೆ ಶ್ರೀರಾಮಕೃಷ್ಣರಿಗೆ ಹೇಳೋಳು ಶ್ರೀರಾಮಕೃಷ್ಣರಿಗೆ ವಿಶೇಷವಾದಂಥ ತಿಂಡಿ ಪದಾರ್ಥಗಳನ್ನು ತಿನ್ನಿಸೋರು ಶ್ರೀರಾಮಕೃಷ್ಣರು ಅವಳು ಹೇಳಿದಂಥ ಮಾತನ್ನೆಲ್ಲ ಕೇಳಿಸ್ಕೊಳ್ಳೋರು ಆದರೆ ಸುಮ್ಮನೆ ನಕ್ಕು ಬಿಟ್ಬಿಡೋರು ಸಣ್ಣ ಹುಡುಗ ಆಗ ಶ್ರೀರಾಮಕೃಷ್ಣರು ಆದರೆ ಪ್ರಸನ್ನಾಗೆ ಶ್ರೀರಾಮಕೃಷ್ಣರ ಬಗ್ಗೆ ಸರಿಯಾಗಿ ಗೊತ್ತಿತ್ತು ನಂತರ ಕೂಡ ಶ್ರೀ ಮಾತೆ ಶಾರದಾದೇವಿಯವರು ಕಮಾರ್ಪುಕುರದಲ್ಲಿ ಬಂದು ನೆಲೆಸಿದಾಗ ಆಗಾಗ ಪ್ರಸನ್ನ ಬಂದು ಶ್ರೀ ಮಾತೆಗೆ ಸಹಾಯವನ್ನು ಮತ್ತು ಅವರ ಆ ಸಮಸ್ಯೆಗಳಿಗೆಲ್ಲ ಶ್ರೀ ಬಹಳಷ್ಟು ಸಮಯದಲ್ಲಿ ದುಗುಡ ಆದಾಗ ಪ್ರಸನ್ನ ಬಂದು ಶ್ರೀ ಮಾತೆಯವರಿಗೆ ಸಹಾನುಭೂತಿಯನ್ನು ತೋರಿಸಿ ಮಾಡಿ ಎಷ್ಟಾಗುತ್ತೋ ಅಷ್ಟು ಸಹಾಯವನ್ನು ಮಾಡ್ತಾ ಪ್ರಸನ್ನ ಪ್ರಸನ್ನ ಮತ್ತೊಂದು ಅದ್ಭುತವಾದಂಥ ಘಟನೆ ಇದೆ ನಿಮಗೆ ಗೊತ್ತಿರುವಂತೆ ಶ್ರೀರಾಮಕೃಷ್ಣರು ಸಣ್ಣ ಹುಡುಗನಾಗಿದ್ದಾಗ ಈ ಹಳ್ಳಿಯ ಹೆಂಗಸರೆಲ್ಲ ವಿಶಾಲಾಕ್ಷಿ ದರ್ಶನಕ್ಕೆ ಅಂತ ಹೊರಟಾಗ ಶ್ರೀರಾಮಕೃಷ್ಣರು ಕೂಡ ತಾನೂ ಹೋಗಬೇಕು ಅಂತ ಬಯಕೆಯನ್ನು ವ್ಯಕ್ತಪಡಿಸೋರು ಸಣ್ಣ ಹುಡುಗ ಆದರೆ ಈ ಕಡೆ ಚಂದ್ರಮಣಿ ದೇವಿಗೆ ಮಗನನ್ನು ಬಿಡೋದಕ್ಕೆ ಭಯ ಈ ಹಳ್ಳಿಯ ಹೆಂಗಸರೆಲ್ಲ ಹೋಗ್ತಾ ಒಂದು ದೊಡ್ಡ ತಂಡ ಹೋಗ್ತಾ ಇತ್ತು ಅವ್ರ ಜೊತೆ ಶ್ರೀರಾಮಕ್ಷರನ್ನ ಕಳಿಸ್ಬೇಕು ಅಂತ ಶ್ರೀರಾಮಕ್ಷ್ರು ನಾನು ಅವರ ಜೊತೆ ಹೋಗಬೇಕು ಅಂತ ಆದರೆ ಚಂದ್ರಮಣಿ ದೇವಿಗೆ ಭಯ ಶ್ರೀರಾಮಕ್ಷರು ಹೋದರೆ ಏನಾದರೂ ಆದರೆ ಏನಾದರೂ ಕಷ್ಟ ಆದರೆ ಬೇಕಾದಷ್ಟು ಘಟನೆಗಳಾಗಿತ್ತು ಆ ಥರ ಅದರಿಂದ ಚಂದ್ರಮಣಿ ದೇವಿಗೆ ಭಯ ಆದರೆ ಇವರೆಲ್ಲ ಹೇಳಿದರೆಲ್ಲ ನಾವು ನೋಡ್ಕೋತೀವಿ ಏನು ತೊಂದರೆ ಆಗೋದಿಲ್ಲ ಕಳಿಸ್ಕೊಡು ಪಾಪ ಹುಡುಗ ಇಷ್ಟೊಂದು ಇಷ್ಟಪಡ್ತಾ ಇದ್ದಾನೆ ಸರಿ ಇವರು ಕರ್ಕೊಂಡು ಹೋಗ್ತಾ ಇದ್ದಾರೆ ಹೋಗ್ತಾ ಇರುವಾಗ ಈ ಥರ ಬೇಕಾದಷ್ಟು ದೇವಿಯ ಸ್ತುತಿಗಳನ್ನೆಲ್ಲ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಆಲೆಯ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಹಳ್ಳಿಯ ರಸ್ತೆ ಆಗ ಇದ್ದಕ್ಕಿದ್ದಂತೆ ಶ್ರೀರಾಮಕೃಷ್ಣರು ಬಾಹ್ಯ ಪ್ರಜ್ಞೆಯನ್ನು ಕಳ್ಕೊಂಡು ಬಿದ್ದು ಬಿಡ್ತಾರೆ ಇವರಿಗೆಲ್ಲ ಭಯ ಈ ಹೆಂಗಸರಿಗೆಲ್ಲ ನಾವು ಚಂದ್ರಮಣಿ ದೇವಿಯಿಂದ ಹೇಳಿ ನಾವು ನೋಡ್ಕೋತೀವಿ ಅಂತ ಮಾಡಿ ಕರ್ಕೊಂಡ್ಬಂದಿದ್ದೀವಿ ಈ ಹುಡುಗನಿಗೆ ಏನಾದರೂ ಆಗೋದರೆ ಏನು ಮಾಡೋದು ಏನಾದರೂ ಸನ್ ಸ್ಟ್ರೋಕ್ ಆಗಿರಬಹುದು ಬಿಸಿಲು ಕಾಲ ಅಲ್ಲೆಲ್ಲ ಬಹಳಷ್ಟು ಬಿಸಿಲಿರುತ್ತೆ ಆ ಥರ ಏನಾದರೂ ಆಗಿರ್ಬೋದು ಮಗು ಪಾಪ ಅಂತ ತಲೆ ಮೇಲೆಲ್ಲ ಮೈ ಮೇಲೆಲ್ಲ ನೀರನ್ನು ಚಿಮುಗ್ಸಿ ಮಾಡಿ ಬೇಕಾದಷ್ಟು ಗಾಳಿಯೆಲ್ಲ ಹಾಕಿ ಸುತ್ತಲೂ ಕೂತ್ಕೊಂಡು ಜೋರಾಗಿ ಅವನ ಹೆಸ್ರನ್ನ ಗದಾ ಏಳು ಹೇಳು ಅಂತ ಕೂಗೋದಕ್ಕೆ ಶುರು ಮಾಡಿದ್ದಾರೆ ಈ ಪ್ರಸನ್ನ ಅವಳಿಗೆ ಇದ್ದಕ್ಕಿದ್ದಂತೆ ತೋಚ್ತು ಇವನು ಆಧ್ಯಾತ್ಮಿಕ ಪುರುಷ ಇವನು ಮಗುವಲ್ಲ ಈ ಗದಾಧರ ತಾಯಿಯ ಭಾವ ಬಂದಿರ್ಬೋದು ತಾಯಿ ಹೆಸರನ್ನು ಹೇಳಿದ್ರೆ ಸರಿ ಹೋಗ್ಬೋದು ಅಂತ ಆಕೆ ಇವರಿಗೆಲ್ಲ ಹೇಳ ನೋಡು ನಾವು ತಾಯಿ ಹತ್ತ ಪ್ರಾರ್ಥನೆ ಮಾಡ್ಕೊಡೋಣ ತಾಯಿ ವಿಶಾಲಾಕ್ಷಿ ಇವನಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿದ್ದಾಳೆ ಅಂತ ಅನಿಸುತ್ತೆ ಅಂಥೇಳಿ ಅವರು ವಿಶಾಲಾಕ್ಷಿ ವಿಶಾಲಾಕ್ಷಿ ಅಂತ ಹೇಳಿದ ತಕ್ಷಣ ಅದು ಅದರ ಎದ್ದು ಕೂತ್ಕೊಂಡ ಅವರೆಲ್ಲ ಭಾವಿಸಿದ್ರು ಹಾಗಾದರೆ ವಿಶಾಲಾಕ್ಷಿಯ ಆವಿರ್ಭಾವ ಆಗಿದೆ ಶ್ರೀರಾಮಕೃಷ್ಣರಲ್ಲಿ ಅಂತ ಹೀಗೆ ಯಾರ್ಯಾರಿಗೆ ಯಾವ್ಯಾವ ಭಾವನೆ ಇತ್ತು ಅದಕ್ಕೆ ತಕ್ಕಂತೆ ಅವರು ಶ್ರೀರಾಮಕೃಷ್ಣರಲ್ಲಿ ಆಯಾ ದೇವತೆಯನ್ನು ನೋಡೋರು ಚಂದ್ರಮಣಿ ದೇವಿಗೂ ಕೂಡ ಬೇಕಾದಷ್ಟು ಸಮಸ್ಯೆಗಳಾಗೋ ಆಗೋದು ಶ್ರೀರಾಮಕೃಷ್ಣರನ್ನ ಹೆತ್ತಂಥ ತಾಯಿ ಶ್ರೀರಾಮಕೃಷ್ಣನ ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಳಷ್ಟು ಕಷ್ಟಪಡ್ತಾ ಇದ್ದರು ಪಾಪ ಇಂಥ ಒಬ್ಬ ಮಗ ಹುಟ್ಟುಬಿಟ್ಟಿದ್ದಾನಲ್ಲ ಅಂತ ಬೇಕಾದಷ್ಟು ಸಮಸ್ಯೆಗಳು ಇರ್ತಾಯಿತ್ತು ಯಾಕೆಂತಂದರೆ ಹೇಳಿದ ಮಾತು ಕೇಳ್ತಿರ್ಲಿಲ್ಲ ಇವನು ಶಾಲೆಗೆ ಹೋಗ್ತಾ ಇರಲಿಲ್ಲ ನನ್ನದೇ ಆದಂಥ ಒಂದು ದಿವ್ಯವಾದಂಥ ಲೀಲೆಗಳು ಬೇಕಾದಷ್ಟು ರೀತಿಯಲ್ಲಿ ಮಾಡ್ತಾಯಿದ್ದ ನಾವೀಗೆಲ್ಲ ಹಾಡ್ತೀವಿ ಯಶೋದು ಎಂಥ ಭಾಗ್ಯವಂತಳು ಅಂತ ಇಂಥ ಮಕ್ಕಳು ಹುಟ್ಟಿದ್ರೆ ಕೃಷ್ಣಂಥರ ಮಗ ಹೋಗ್ಬಿಟ್ಟಿದ್ರೆ ಏನೇನು ಸಮಸ್ಯೆ ಆಗಿರೋದಂತ ನೀವೇ ಭಾವಿಸಿ ನೋಡಿ ಸೊ ಈ ರಾಮಕೃಷ್ಣರು ಸಣ್ಣ ಮಗುವಾಗಿದ್ದಾಗ ಒಂದು ದಿವಸ ಚಂದ್ರ ಚಂದ್ರಮಣಿ ದೇವಿ ಮಲಗಿಸಿ ಅವನನ್ನು ಕೋಣೆಯಲ್ಲಿ ಮಲಗಿಸಿ ಸೊಳ್ಳೆ ಪರ್ದೆಯಲ್ಲಿ ಹಾಕಿ ಬೇರೆ ಅಡುಗೆ ಕೆಲಸ ಅದು ಏನು ಮಾಡ್ತಾಯಿದ್ದಾಳೆ ಇರೋದು ಒಂದು ಸಣ್ಣ ಮನೆ ನೀವೆಲ್ಲ ನೋಡಿದರೆ ಅಕ್ಕಪಕ್ಕದಲ್ಲೇ ಇರುವಂಥ ಎರಡು ಕೋಣೆ ಆ ಪಕ್ಕದ ಕೋಣೆಯಲ್ಲಿ ಅಡುಗೆಯನ್ನು ಪಾತ್ರೆಯನ್ನು ತೊಳಿತಾಯಿದ್ದಾರೆ ಆಕೆ ಸ್ವಲ್ಪ ಆದ ನಂತರ ಮಗು ಏನು ಮಾಡ್ತಾ ಅಂತ ನೋಡೋಕ್ಕೆ ಬಂದು ಹಿಂದೆ ತಿರುಗಿ ನೋಡ್ತಾಳೆ ಕೋಣೆಯಲ್ಲಿ ಯಾರೋ ಒಬ್ಬ ದೊಡ್ಡ ಪುರುಷ ಮಲ್ಕೊಂಡಿದ್ದಾನಲ್ಲಿ ಆ ಮಗುವೇ ಇಲ್ಲ ಅಲ್ಲಿ ಈಕೆಗೆ ಭಯ ಹತ್ಕೊಂಡ್ಬಿಡುತ್ತೆ ಏನಾಯ್ತು ನನ್ನ ಮಗು ಎಲ್ಲಿ ಹೋಯ್ತು ಏನೋ ಕದ್ದ್ಬಿಟ್ಟಿರ್ಬೋದು ಏನೋ ಆಗಿರ್ಬೋದು ಯಾವುದೋ ಒಂದು ದೇವ್ವ ಬಂದು ಹಿಡ್ಕೊಂಡ್ಬಿಟ್ಟಿರ್ಬೇಕು ದೆವ್ವ ಮಲ್ಕೊಂಬಿಟ್ಟಿದ್ದೆ ನಾನಾ ರೀತಿಯಲ್ಲಿ ಭಯ ಜೋರಾಗಿ ಕಿರ್ಚ್ಕೊಳೋದಕ್ಕೆ ಶುರು ಮಾಡ್ತಾಳೆ ಗಂಡ ಓಡಿ ಬರ್ತಾರೆ ಶ್ರುಧುದಿರಾಮ್ ಪೂಜೆ ಮಾಡ್ತಾಯಿದ್ದಂಥ ಕ್ರುಧಿರಾಮ್ ಓಡ್ ಬರ್ತೀನಿ ಏನಾಯಿತು ಏನಾಯಿತು ನೋಡಿ ನನ್ನ ಮಗು ಮಲಗಿಸ್ ಹೋಗಿದ್ದೆ ಇಲ್ಲಿ ಯಾವುದೋ ಒಬ್ಬ ಪುರುಷ ಬಂದು ಮಲ್ಕೊಂಡ್ಬಿಟ್ಟಿದ್ದ ಇವರು ಶ್ರುದಿರಾಮ್ ಬರೋಷ್ಟೊತ್ತಿಗೆ ಅಲ್ಲಿ ಸುಮ್ಮನೆ ಆ ಮಗುವೇ ಮಲ್ಕೊಂಡಿದ್ದೆ ದರಾ ಧರ ಆಗ ಕ್ರುಧಿರಾಮ್ ಹೇಳ್ತಾನೆ ನೋಡು ನಿನ್ನ ಮಗುವು ಸಾಮಾನ್ಯವಾದಂಥ ಮಗುವಲ್ಲ ನಿನಗೆ ಆಗಿದೆ ದರ್ಶನ ಆಗಿದೆ ಶಿವನ ದರ್ಶನ ಆಗಿದೆ ನನಗೆ ಗೈಯಲ್ಲಿ ಗದಾಧರ ಮಗುವಾಗಿ ಬರ್ತೀನಿ ಅಂತ ಹೇಳಿದಾನೆ ರಘುವೀರ ಇದಾನಿಲ್ಲಿ ಯಾತಕ್ಕೆ ಭಯ ಪಟ್ಕೋತೀಯ ಆತಂಕ ಪಟ್ಕೋತೀಯ ಈ ಇಡೀ ಜಾಗವೇ ರಾಮನ ಆಶೀರ್ವಾದದಿಂದ ಪ್ರಸನ್ನವಾಗಿದೆ ಯಾವ ಭೂತದೇವ ಕೂಡ ಇಲ್ಲಿ ಬರೋದಕ್ಕೆ ಸಾಧ್ಯ ಇಲ್ಲ ಯೋಚನೆ ಮಾಡಬೇಡ ಇದು ಭಗವಂತನ ಲೀಲೆ ಅಂತ ಭಾವಿಸ್ಕೋ ಸುಮ್ಮನೆ ಯಾರಿಗೂ ಹೇಳೋಕ್ಕೆ ಹೋಗಬೇಡ ಇದನ್ನು ಅಂತ ಶ್ರೂಧೀರಾಮ ಹೇಳಿ ಅವ್ರ ಮನಸ್ಸಿಗೆ ಶಾಂತಿಯನ್ನು ತರ್ತಾನೆ ಈ ರೀತಿಯಲ್ಲಿ ಶ್ರೀರಾಮಕೃಷ್ಣರ ಬಗ್ಗೆ ಧ್ಯಾನ ಮಾಡುವಾಗ ಧ್ಯಾನಕ್ಕೆ ಕೂತ್ಕೊಳ್ಳೋ ಮುಂಚೆ ಪ್ರತಿನಿತ್ಯ ಬೆಳಗ್ಗೆ ಸಂಜೆ ನಮ್ಮ ಹಿರಿಯರೆಲ್ಲರೂ ಹೇಳ್ತಾ ಇದ್ದಿದ್ದನ್ನೇ ಮಾಧವಾನಂದರಾಗಲಿ ನಮ್ಮ ಸ್ಮರಣಾನಂಜ ಆಗಲಿ ಇವತ್ತಿಗೂ ಕೂಡ ಸ್ಮರಣಾನಂಜನ ನಾನು ನೋಡ್ತೀನಿ ಗೌತಮಾನಂದರನ್ನು ನೋಡಿದ್ದೇನೆ ಬೆಳಗ್ಗೆ ಮತ್ತು ಸಂಜೆ ಅಥವಾ ಪ್ರತಿನಿತ್ಯ ಒಂದು ಸತಿಯಾದರೂ ವಚನವೇದವನ್ನು ಅಟ್ಲೀಸ್ಟ್ ಒಂದು ಪುಟವನ್ನು ಓದುವಂಥ ಅಭ್ಯಾಸ ಪ್ರತಿನಿತ್ಯ ಶ್ರೀರಾಮಕೃಷ್ಣರನ್ನ ಕುರಿತು ಧ್ಯಾನ ಮಾಡುವ ಮುಂಚೆ ಶ್ರೀರಾಮಕೃಷ್ಣ ಪುಸ್ತಕಗಳನ್ನು ನಾನು ಪ್ಲೇನಲ್ಲಿ ಹೋಗುವಾಗಿರ್ಬೋದು ಟ್ರೈನಲ್ಲಿ ಹೋಗುವಾಗಿರ್ಬೋದು ಪ್ರತಿನಿತ್ಯ ಒಂದು ಯಾವುದಾದ್ರೂ ಪುಸ್ತಕ ಇದ್ದೇ ಇರುತ್ತೆ ಓದಿದ್ದೇ ಪುಸ್ತಕನ ಇರ್ಬೋದು ಐದಾರು ಸರ್ತಿ ಹತ್ತಾರು ಸತಿ ಮತ್ತೆ ಮತ್ತೆ ಮಾರ್ಕ್ ಮಾಡ್ತಾ ಇರ್ತಾರೆ ಓದ್ತಾ ಇರ್ತಾರೆ ಹೀಗೆ ಮಾಡೋದ್ರ ಮೂಲಕ ಅದು ಧ್ಯಾನವಾಗ್ತಾ ಇರುತ್ತೆ ಶ್ರೀರಾಮಕೃಷ್ಣ ಕುರಿತು ಧ್ಯಾನ ಮನಸ್ಸು ಅದರಲ್ಲೇ ನೆಲೆ ನಿಲ್ಲುತ್ತೆ ಇದು ಬಹಳ ಮುಖ್ಯ ಇಲ್ಲದರೂ ನಾವು ಎಷ್ಟು ಲೌಕಿಕ ವಿಚಾರಗಳನ್ನು ಆಲೋಚನೆ ಮಾಡ್ತಾ ಇರ್ತೀವೋ ಸಮಯವನ್ನು ಕಳೀತಾ ಇರ್ತೀವೋ ಹಾಗೆ ಮನಸ್ಸು ಚೆಲ್ಲಾಪಿಲಿಯಾಗಿ ಹೋಗ್ತಾ ಇರುತ್ತೆ ಧ್ಯಾನ ಮಾಡೋ ಕೂತ್ಕೊಂಡಾಗ ಮಾತ್ರ ಶ್ರೀರಾಮಕೃಷ್ಣ ಬಂದುಬಿಡಬೇಕು ಮನಸ್ಸಲ್ಲಿ ನಿಂತದ್ರೆ ಹೇಗೆ ಸಾಧ್ಯ ಬೆಳಗ್ಗಿಂದ ಸಂಜೆ ತನಕ ಲಕ್ಷಾಂತರ ವಿಷಯಗಳ ಬಗ್ಗೆ ಆಲೋಚನೆ ಮಾಡಿ ಧ್ಯಾನ ಮಾಡೋಕ್ಕೆ ಕೂತ್ಕೊಳ್ಳೋದು ಅದು ಏನೊಂದು ಐದು ನಿಮಿಷ ಕೂತ್ಕೋಬೋದು ಅಷ್ಟೇ ಕಷ್ಟಪಟ್ಟು ಆ ಐದು ನಿಮಿಷದಲ್ಲಿ ಒಂದೇ ಸತಿಗೆ ಧ್ಯಾನ ಧ್ಯಾನ ಆಗಿಬಿಡಬೇಕು ಒಂದೇ ಕ್ಷಣದಲ್ಲಿ ಮನಸ್ಸು ಏಕಾಗ್ರ ಹೊಂದ್ಬಿಡಬೇಕು ಅಂತಂದರೆ ಹೇಗೆ ಸಾಧ್ಯ ಆದ್ದರಿಂದ ಪ್ರಯತ್ನ ಪ್ರಯತ್ನದಿಂದ ಅಭ್ಯಾಸ ಏನದು ಕೌಂತೆ ವೈರಾಗ್ಯಣಚ ಗೃಹ್ಯತೆ ಅಂತ ಭಗವಂತ ಹೇಳ್ತಾನೆ ವೈರಾಗ್ಯ ಅಂತಂದರೆ ಯಾವುದು ನಮಗೆ ಸಹಾಯಕವಲ್ಲವೋ ಅಂಥ ವಿಚಾರವನ್ನು ಬಿಡಬೇಕು ವೈರಾಗ್ಯ ಅಂದರೆ ಸನ್ಯಾಸಿಯಾಗಬೇಕು ಅಂತಲ್ಲ ಅದು ಪೂರಕವಾಗಿ ಇಲ್ದಿರೋಂಥ ವಿಚಾರಗಳನ್ನು ಬಿಡಬೇಕು ಪೂರಕವಾಗಿರುವಂಥ ವಸ್ತುಗಳನ್ನು ಕುರಿತು ಧ್ಯಾನವನ್ನು ಮಾಡಬೇಕು ಅನ್ನೋದು ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸೀರಾಮಕೃಷ್ಣಾರ್ಪಣಮಸ್ತು